ಮಂಗಳ ಓ ಸ್ಥಪಕರ್ಮಸ್ವಧಸ್ವಿಣಿ ಅವತಾರ್ಠಾ ರಮಕೃಷ್ಣ ತೆ ನಮಃ ವಸುದೇವೃತ ಕಂಚಾ जगति ಪರಮೇಗ ಜಯತಿ ಜಗತಿ ಮಾಯಾ ಯಾಧವಸ್ತೆ ವಚನರಚನೇಕಂ ಕೇವಲ ಚಾಕಲಯ್ಯ ಧ್ರವಪದ ಯತ್ಕೃತುಶಲ पास्त्रम ಬ್ರಹ್ಮಪುತ್ರ ನಮ್ಮ ಗೌಣೀ ಭಕ್ತಿ ಅದರ ಕುರಿತಾದಂತಹ ಸೂತ್ರಗಳು ನಡೀತಾ ಇತ್ತು ಗೌಣಿ ಭಕ್ತಿಯಲ್ಲಿ ನಾರದರು ಒಂದಾದ ನಂತರ ಒಂದು ಸೂತ್ರವನ್ನ ವಿವರಿಸಿಕೊಂಡು ಹೋಗ್ತಾ ಇದ್ದಾರೆ ಅದು ಮೂರು ರೀತಿಯದ್ದು ಗೌಣಿ ಅಂತಕ್ಕಂಥದ್ದು ಮೂರು ರೀತಿಯದ್ದು ಅದು ಯಾವುದು ಅಂತ ಹೇಳಿ ಹಿಂದಿನ ತರಗತಿಯಲ್ಲಿ ನಾವು ವಿಚಾರವನ್ನು ಮಾಡ್ವಿ गुणगढ़ गौणी अंतर गुण के संबंधप मनुष्यलुणव मुख्यवा सजस्तम अद्वर मि मिश्रण अद्क तक भक्ति इवेदू भक्ति गुणदे कूड़ी वह भक्ति आर्थ अर्थारती जिज्ञास ಈ ಒಂದು ಭೇದದಿಂದ ಕೂಡ ಭಕ್ತಿಯನ್ನು ಮೂರು ವಿಧವಾಗಿ ವಿಂಗಡಿಸ್ಬೋದು ಅಂತ ಹೇಳಿಕೊಂಡು ಆದರೆ ಇದರಲ್ಲಿ ಮುಂದ ಮುಂದಿನಕ್ಕಿಂತ ಹಿಂದ ಹಿಂದಿನ ವಿಧದ ಭಕ್ತಿ ಶ್ರೇಯಾಯ ಭವತಿ ಮೋಕ್ಷಕ್ಕೆ ಹತ್ರ ಇನ್ನೂ ಹತ್ರ ಮೋಕ್ಷಕ್ಕೆ ಹಿಂದಿನಗಿಂತಲೂ ಮುಂದೆ ಇರತಕ್ಕಂತಹ ವಿಧ ಭಕ್ತಿಯ ವಿಧ ಇನ್ನೂ ಹತ್ತಿರ ಎಂಬುದಾಗಿ ಹೇಳ್ತಾ ನಮ್ಗೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾಮಸ ಭಕ್ತಿಯಿಂದ ರಾಜಸಭಕ್ತಿಗೆ ರಾಜಸ ಭಕ್ತಿಯಿಂದ ಸಾತ್ವಿಕ ಭಕ್ತಿಗೆ ಏರ್ಲಿಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳ್ತಾ ಪುನಃ ಭಕ್ತಿಯ ಈ ಮಾರ್ಗವನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ ಏನದು ಅಂತ ಹೇಳಿದ್ರೆ ಅನ್ಯಸ್ಮಾತ್ ಸೌಲಭ್ಯ ಭಕ್ತ ಬೇರೆಯ ಮಾರ್ಗಗಳಿಗೆ ಹೋಲಿಸಿದರೆ ಭಕ್ತಿಯ ಮಾರ್ಗ ಸುಲಭ ಬೇರೆಯದಕ್ಕೆ ಹೋಲಿಸಿದರೆ ಕರ್ಮ ಜ್ಞಾನ ಯೋಗ ಈ ಎಲ್ಲ ಮಾರ್ಗಗಳಿಗೆ ಹೋಲಿಸಿದರೆ ಭಕ್ತಿ ಮಾರ್ಗ ಅವುಗಳಿಗೆಲ್ಲರಿಗಿಂತ ಸುಲಭ ಕರ್ಮ ಅಷ್ಟು ಸುಲಭದ ಮಾತಲ್ಲ ಕರ್ಮ ಅಂದರೆ ಇಲ್ಲಿ ವೈದಿಕ ಕರ್ಮ ಅಂತ ನಾವು ಮಾಡ್ತಾ ಇರೋ ಸಾವು ಕರ್ಮ ಅಲ್ಲ ಯಾವತ್ತು ಶಾಸ್ತ್ರಕಾರರು ಉಸಿರಾಡುವಂತಹ ಕರ್ಮವನ್ನು ಅಥವಾ ಇನ್ನಿತರ ಸಾಮಾನ್ಯ ಕರ್ಮವನ್ನು ಕರ್ಮ ಅಂತ ಪರಿಗಣಿತಿಯೇ ಇಲ್ಲ ಅದನ್ನ ಏನು ಹೇಳ್ಬಿಡ್ತಾರ ನೈಸರ್ಗಿಕ ಪ್ರಾಕೃತಿಕ ಅಂತ ಹೇಳ್ಬಿಡ್ತಾರಷ್ಟೇ ಅದು ಕರ್ಮವೂ ಅಲ್ಲ ಅದು ಪ್ರಕೃತಿ ನಡ್ಸ್ಕೊಂಡು ಹೋಗುತ್ತೆ ನಿಮ್ದೇನಿದೆ ಅಲ್ಲಿ ಕರ್ಮ ಅಂತ ಹೇಳಿದ್ರೆ ನಿಮ್ಗೆ ಸಂಕಲ್ಪ ಮಾಡಿ ಮಾಡುವಂತಹ ಕರ್ಮ ವೈದಿಕ ಕರ್ಮಗಳು ಸ್ಮಾರತ ಕರ್ಮಗಳು ಸ್ಮಾರತ ಕರ್ಮಗಳನ್ನೂ ಕರ್ಮಗಳಾಗಿ ಪರಿಗಣಿಸಿಲ್ಲ ಶಾಸ್ತ್ರಕಾರ ವೈದಿಕ ಕರ್ಮಗಳನ್ನ ಅಗ್ನಿಹೋತ್ರಾದಿಗಳನ್ನು ಅದನ್ನು ಮಾಡುವುದು ತುಂಬ ಕಷ್ಟ ಅದನ್ನು ಮಾಡಿದವ್ರಿಗೆ ಗೊತ್ತು ಅದಕ್ಕೋಸ್ಕರ ಈಗ ಒಂದು ಅದು ಉಳಿದಿಲ್ಲ ದೇಶದಲ್ಲಿ ಅಲ್ಲೋ ಇಲ್ಲೋ ಎಂದೋ ಉಳಿದಿದೆ ಹೆಸರು ಮುಂದೆ ಮಾತ್ರ ಅಗ್ನಿಹೋತ್ರಿ ಅಂತ ಇರುತ್ತೆ ಹೊರತು ಅದು ಕೇವಲ ಹೆಡ್ಡರ್ ಹೆಸರು ಮುಂದೆ ಇರೋದಲ್ಲ ಅದು ಯೌಗಿಕ ಅರ್ಥ ಅಲ್ಲ ರೂಢಿಯಿಂದ ಅರ್ಥ ತಂದೆ ತಾಯಿಗೆ ಹೀಗಾಗಿ ಆ ಹೆಸರು ಉಳ್ಕೊಂಡಿರುತ್ತೆ ಹೊರತು ಅವರ ಪೂರ್ವಜರು ಯಾವುದೋ ಒಂದು ಕಾಲದಲ್ಲಿ ಅಗ್ನಿಹೋತ್ರವನ್ನು ಆಚರಿಸ್ತಾ ಇತ್ತು ಸೋಮಯಾಜಿ ಅಂತ ಹೆಸರಿದೆ ಸೋಮಯಾಜಿ ಅಂದರೆ ಏನದು ಸುಮ್ಮನೆ ಅಲ್ಲ ಸೋಮಯಾಗವನ್ನು ಮಾಡ್ತಕ್ಕಂತಹ ಒಂದು ಮನತನ ಅದು ಋತ್ವಿಕರು ತುಂಬ ಕಷ್ಟ ಅದು ಆ ಸೋಮಯಾಗವೂ ತುಂಬ ಕಷ್ಟ ಅಗ್ನಿಹೋತ್ರವೇ ತುಂಬ ಕಷ್ಟ ಇನ್ನು ಸೋಮಯಾಗ ಮತ್ತೂ ಕಷ್ಟ अद्क विविध द्रव्य संग्रहण मे आयाथियल व्रत निष्ठन आव यहां सदर्भ यग मुग तनक यहा विघ्नगरू बर नो नु अहिंस आचर ब्रह्मचर्य पालस इेल गृहस्थन इिष्ट ಆ ಕರ್ಮ ಅಂತಕ್ಕಂಥದ್ದು ಅಂದ್ರೆ ಎಷ್ಟು ಕಷ್ಟ ಅದು ಕೊನೆಗೆ ಆದ್ಮೇಲೆ ತಕ್ಷಣ ಅವನಿಗೆ ಅದು ರಿಸಲ್ಟ್ ಬರುವುದಿಲ್ಲ ಶರೀರತ್ಯಾಗ ಆದ್ಮೇಲೆ ಅವನ ಹೃದಯದಲ್ಲಿ ಆ ಯಾಗದಿಂದ ಯಜ್ಞದಿಂದ ಮಾಡಿದಂತಹ ಪುಣ್ಯ ಅಂತಕ್ಕಂಥದ್ದು ಅಪೂರ್ವ ಎಂಬ ರೂಪದಲ್ಲಿ ಅವರು ಹೇಳ್ತಾರೆ ಮೀಮಾಂಸರು ಹೇಳೋದ್ರ ಹೆಸರು ಅಪೂರ್ವ ಅಂತ ಅದು ಫಿಕ್ಸ್ಡ್ ಡೆಪಾಸಿಟ್ ಇದಾಗಿದೆ ಅದಿರುತ್ತೆ ಯಾರು ಯಜಮಾನನ ಹೃದಯದಲ್ಲಿ ಅದು ಅವನು ಹತ್ತು ಹೋದ್ಮೇಲೆ ಶರೀರವನ್ನು ಬಿಟ್ಟ ಮೇಲೆ ಲಿಂಗ ಶರೀರದ ಮೂಲಕ ಅವನಿಗೆ ಆ ಯಾಗದಿಂದ ಯಾವ ಲೋಕ ಪ್ರಾಪ್ತಿಯಾಗಬೇಕೋ ಯಾವ ಪುಣ್ಯ ಪ್ರಾಪ್ತಿಯಾಗಬೇಕೋ ಅಲ್ಲಿಗೆ ಅವನನ್ನು ಸೇರಿಸ್ತವೆ ಹೀಗಿದೆ ಅಂದರೆ ಕರ್ಮ ಮಾಡ್ತಕ್ಕಂಥ ಸುಲಭ ಅಲ್ಲ ಅಂತ ಯೋಗ ಮಾಡೋಣ ಅಂದರೆ ಯೋಗಕ್ಕೂ ಕೂಡ ಅನೇಕ ಅಡಚಣೆಗಳು ಜಾಸ್ತಿ ಇದೆ ಯೋಗಕ್ಕೆ ಎಲ್ಲರೂ ಅಧಿಕಾರಿಗಳಲ್ಲ ಮೊಟ್ಟ ಮೊನ್ನೆಯದಾಗಿ ದೃಢವಾದಂತಹ ಶರೀರವನ್ನು ಇಟ್ಕೊಳ್ಬೇಕು ಪದೇ ಪದೇ ಕಾಯಿಲೆಗೆ ಬೀಳ್ತಾ ಇತ್ತು ಅಂತ ಹೇಳಿದ್ರೆ ಅವನೊಬ್ಬ ಯೋಗಿಯಲ್ಲ ರೋಗಿ ರೋಗಿ ಸಾಧ್ಯವಿಲ್ಲ ಮನಸ್ಸು ಕೂಡ ತುಂಬ ವಿಕಿಪ್ತ ಸ್ಥಿತಿಗೆ ಒಯ್ಯಬಾರದು ಮನಸ್ಸನ್ನು ಯಾವಾಗಲೂ ಕೂಡ ಕಾಯ್ತಾ ಇರಬೇಕು ಮನಸ್ಸು ಯಾವ ವಿಕ್ಷಿಪ್ತಕ್ಕೆ ಹೋಗುತ್ತೆ ಅಂತ ಅಷ್ಟು ಕಷ್ಟ ಯೋಗ ಅಂತಕ್ಕಂಥ ಶರೀರವನ್ನು ಮನಸ್ಸನ್ನ ಪ್ರಾಣವನ್ನ ನಿಯಂತ್ರಿಸುವಂತಹ ಒಂದು ಪ್ರಕ್ರಿಯೆ ಅದ ನಂತರ ಮನಸ್ಸನ್ನು ಸಮಾಧಿಯಲ್ಲಿ ಲೀನಗೊಳಿಸಿ ಯಾವುದನ್ನ ಕುರಿತು ಧ್ಯಾನ ಒತ್ತಾಯಿದ್ದಾನೋ ಅದರ ಜೊತೆಗೆ ಒಂದಾಗುವಂಥದ್ದು ಸ್ಮಾರ್ಥ ಅಂದರೆ ಸ್ಮೃತಿ ಸ್ಮೃತಿಯಿಂದ ಸ್ಮಾರ್ಥ ಅಂತ ಈಗ ಶೌತ ಕರ್ಮಗಳು ಎಲ್ಲರಿಗೂ ವಿಹಿತ ಅಲ್ಲ ತ್ರೈವರ್ಣಿಕರಿಗೆ ಮಾತ್ರ ಶ್ರೋತಕರ್ಮಗಳು ವಿಹಿತ ಸ್ಮಾರತ ಕರ್ಮಗಳನ್ನು ಅದಕ್ಕಿಂತ ಹೆಚ್ಚು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನರು ಆಚರಿಸ್ಬೋದು ಸ್ಮೃತಿಯಲ್ಲಿ ಮನುಸ್ಮೃತಿ ಯಾಜ್ಞವೈದ್ಯ ಸ್ಮೃತಿ ಇತ್ಯಾದಿ ಸ್ಮೃತಿಯಲ್ಲಿ ಇರ್ತಕ್ಕಂತಹ ಕರ್ಮಗಳು ನಿತ್ಯ ನೈಮಿತ್ತಿಕ ಕರ್ಮಗಳು ಸ್ಮಾರತ ಕರ್ಮ ಸ್ಮೃತಿ ಅದು ಸೆಕೆಂಡರಿ ಅಂತ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಕರ್ಮಗಳು ಪ್ರೈಮರಿ ಸ್ಮೃತಿಯಲ್ಲಿ ಹೇಳಿರತಕ್ಕಂತಹ ಕರ್ಮಗಳು ಸೆಕೆಂಡ್ರಿ ಅದಕ್ಕೆ ಎರಡನೆಯ ಪ್ರಾಶಸ್ತ್ಯ ಹಾಗೆ ಶ್ರೌತ ಮತ್ತು ಸ್ಮಾರಥ ಕರ್ಮಗಳು ಅಂತ ಇದನ್ನು ಮಾಡುವುದು ತುಂಬ ಕಷ್ಟ ಒಂದು ಹೋಮ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಎಷ್ಟು ಅದಕ್ಕೆ ಈ ಸಾಮಾನು ಸರಾಂಜಾಮಗಳನ್ನು ಜೋಡಿಸಿಕೊಳ್ಬೇಕು ಎಷ್ಟು ಪುರೋಹಿತರಿಗೆ ಬರಹೇಳಬೇಕು ಆಮೇಲೆ ಬಂದ ಮೇಲೂ ಕೂಡ ಅವು ಯಥಾ ಪ್ರಕಾರ ಸರಿಯಾಗಿ ಮಾಡ್ತಾರೋ ಇಲ್ಲೂ ನೋಡಬೇಕು ಕಾಟಾಚಾರಕ್ಕೆ ಮಾಡ್ಬಿಟ್ಟು ನೋಡೋಗ್ಬಿಡ್ತಾರೆ ಎಷ್ಟೋ ಸರಿ ಹಾಗೆ ಆಗೋದು ಹೇಗೆ ಯಾಕೆ ಗೊತ್ತಾ ಉಣ್ಯ ಬರೋದು ಯಾರು ಯಜಮಾನ ಇವ್ರಿಗೆ ಏನು ದಕ್ಷಿಣೆ ಮಾತ್ರ ಬರೋದು ಹೀಗಾಗಿ ಶ್ರದ್ಧೆ ಇರಲಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಶ್ರದ್ಧೆ ಇದ್ದರೆ ಅದು ವೀರ್ಯವಕ್ತರವಾಗಿರುತ್ತೆ ವೀರ್ಯವಕ್ತರವಾಗಿದ್ದರೆ ಅದು ಎಷ್ಟು ಪರ್ಸೆಂಟೇಜ್ ಫಲವನ್ನು ಕೊಡಬೇಕು ಅಷ್ಟು ನೂರಕ್ಕೆ ನೂರನ್ನು ಕೊಡಬೇಕು ಇಲ್ಲ ಅಂತ ಕೊಡೋದಿಲ್ಲ हीग इशन रेस्ट्रिक्शन कर्म योगदू कूड़ा है योग अस्ट सुलभ अल योग योग अ राजयोग ध्यान योग अथ समाधि योग विष्प्त अंतर हर ड्राक्टेड अंदि सुमारे स्टेज ಏನದು ಮೂಢ ನಿದ್ರೆಯಲ್ಲಿ ಮೂಢ ಅಂತ ಹೇಳ್ತಾನೆ ಹಾಗೇನು ಅವನು ಎದ್ದ ಮೇಲೆ ಏನ್ ಮಾಡಿದೆ ನಿನಗೇನು ಗೊತ್ತಾಯಿತು ಅಂದರೆ ನನಗೇನು ಗೊತ್ತಿಲ್ಲ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ ಅದು ಕೂಡ ಊಹಿ ಇಚ್ಕೊಂಡು ಹೇಳ್ತಾನೆ ನಿದ್ರೆಯಲ್ಲಿ ಕೇಳಿ ಹೇಳಲಿಕ್ಕೆ ಬರೋದಿಲ್ಲ ಹೇಳುವರು ಯಾರ ದೀರ್ಘ ನಿದ್ರೆಯಲ್ಲಿ ಅವನಿಗೆ ಏನು ಮಾಡಿದ್ರು ಅವ್ನು ಗೊತ್ತಾಗೋದಿಲ್ಲ ಎದ್ದ ಮೇಲೆ ಅವನು ಊಹಿ ಇಚ್ಕೊಂಡು ಹೇಳೋದು ಸುಖವಾಗಿ ಮಲಗಿದ್ದೆ ನನಗೇನು ಗೊತ್ತಿಲ್ಲ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಅದು ಮೂಢಾವಸ್ಥೆ ಏಕಾಗ್ರಾವಸ್ಥೆ ಅದು ಕೂಡ ಚಿತ್ತದ್ದೇ ಗುಣ ಯಾವಾಗ ಧ್ಯಾನದಲ್ಲಿ ಮನಸ್ಸು ಏಕಾಗ್ರವಾಗ್ತದೋ ಆಗ ಮನಸ್ಸಿಗೆ ಏಕಾಗ್ರ ಅಂತ ಅದೇ ಏಕಾಗ್ರತೆ ಮೆಚ್ಯೂರ್ ಆದಾಗ ಇನ್ನೂ ಆಗ ತ್ರಿಪುಣಿ ನಾಶವಾಗುತ್ತೆ ಅಂದರೆ ಧ್ಯಾನ ಮಾಡುವವನು ಧ್ಯಾನದ ಪ್ರಕ್ರಿಯೆ ಮತ್ತು ಅವನು ಯಾರ ಮೇಲೆ ಧ್ಯಾನ ಮಾಡ್ತಾ ಇದನ್ನೋ ಆ ಧ್ಯೇಯ ವಸ್ತು ಈ ಮೂರೂ ಕೂಡ ಅಲ್ಲಿರೋದಿಲ್ಲ ಅಲ್ಲಿರೋದು ಒಂದೇ ಆಗುತ್ತೆ ಧ್ಯೇಯ ವಸ್ತು ಒಂದೇ ಇರುತ್ತೆ ಆ ವಸ್ತು ಸಮಾಧಿ ಸಮಾಧಿಯಲ್ಲಿ ಈ ತ್ರಿಪುಟಿ ನಾಶವಾಗುತ್ತೆ ಅಂದರೆ ಮನಸ್ಸು ನಾಶವಾದಾಗಿ ಲೆಕ್ಕ ಮನಸ್ಸು ತನ್ನ ಏನು ಪ್ರಕೃತಿ ಅಥವಾ ಸ್ವಭಾವ ಇದೆಯೋ ಅದನ್ನು ಕಳ್ಕೊಳ್ಳುತ್ತೆ ಆಗ ಜ್ಞಾನ ಅವನಿಗೆ ಬರುತ್ತೆ ಆ ಸಮಾಧಿಯಲ್ಲೇ ಆ ವಸ್ತುವಿನ ತಾವು ಧ್ಯಾನವನ್ನು ಮಾಡ್ತಾ ಇರತಕ್ಕಂತಹ ವಸ್ತುವಿನ ಸಂಪೂರ್ಣ ಜ್ಞಾನ ಅವನಿಗೆ ಬರುತ್ತೆ ಸಮಾಧಿಯ ಅವಸ್ಥೆ ಮಾತ್ರ ವಿಕ್ಷಿಪ್ತ ಅಂದ್ರೆ ಕೆಲವೊಮ್ಮೆ ಏಕಾಗ್ರತೆ ಆಗಿರುತ್ತೆ ಕೆಲವೊಮ್ಮೆ ಓಡಾಡ್ತಾ ಇರುತ್ತೆ ಇದಕ್ಕೆ ವಿಕ್ಷಿಪ್ತ ಈ ಥರ ಹಲವಾರು ಅವಸ್ಥೆಗಳು ಮನಸ್ಸಿಗಿದೆ ಎಲ್ಲ ಅವಸ್ಥೆಗಳನ್ನು ಮತ್ತೆ ಕ್ಷಿಪ್ತ ಕ್ಷಿಪ್ತ ಅಂದರೆ ನಿಲ್ಲುವುದೇ ಇಲ್ಲ ಒಂದು ಕಡೆ ವಿಕ್ಷಿಪ್ತ ಕೆಲವೊಮ್ಮೆ ಏಕಾಗ್ರತವಾಗಿ ಏಕಾಗ್ರತೆಯಿಂದ ಇದ್ದು इन के अल्ली ओडाड़ा बंदर क्षिप्त अकाग्रता प्रश्नये सरदाइल आस्तु आलोचने आ आलोचने क्षिप्त्यू चिंत यू योगी मनस्स अ मनस्सग्रवा ಅದನ್ನು ಹರಸಾಹಸ ಮಾಡಿ ಅಂತ ಹೇಳ್ಬೋದು ಹರಸಾಹಸ ಮಾಡಿ ಅಥವಾ ಹರಿಸಾಹಸ ಮಾಡಿ ಯಾವಾಗ ಸಮಾಧಿಗೆ ಒಯ್ಯುತ್ತಿರೋ ಸಮಾಧಿಯಲ್ಲಿ ನಿಲ್ಲಿಸಿ ಅದನ್ನ ನಾಶ ಮಾಡ್ತಿರೋ ಮನಸ್ಸು ಲಯವಾಗ್ತದೋ ಅಲ್ಲಿಯೇ ತನಕ ಯಾವ ಗ್ಯಾರಂಟಿ ಇಲ್ಲ ಇದು ಯೋಗ ಇನ್ನು ಜ್ಞಾನ ಅತ್ಯಂತ ಕಷ್ಟ ಜ್ಞಾನ ಅತ್ಯಂತ ಕಷ್ಟ ಯಾಕೆಂದ್ರೆ ಸಾಧನ ಚತುಷ್ಟಯ ಸಂಪನ್ನಾಗದೆ ಜ್ಞಾನವು ಅಡ್ಡದಾರಿಯನ್ನೇ ಹಿಡಿದ್ದೆ ನಾನೇ ಬ್ರಹ್ಮ ಅಂತ ಹೇಳ್ಕೊಂಡು ಏನು ಬೇಕಾದ್ರೂ ಮಾಡ್ತಾ ಇರೋದು ಯಾಕಂದರೆ ತಪ್ಪು ನಾನು ಹೇಗೆ ತಪ್ಪು ಮಾಡ್ತೀನಿ ನಾನು ಮಾಡುವುದೆಲ್ಲ ಬ್ರಹ್ಮ ಹೀಗೆ ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ನಾವು ಅದು ಭಯಂಕರ ಡೇಂಜರಸ್ ತುಂಬ ಡೇಂಜರಸ್ ಜ್ಞಾನ चिशुद्धि बेच बे ज्ञान इे हे अगर ज्ञान ज्ञान अल्ञानवे अज्ञान शमधमाधि ने साधना शक्ट संपत्त नेर तीव्रमुतेरु ना संसार चटर पार हम हे अंत्रवाद मुक्तन इच्छेर इवेल ಇವೆಲ್ಲ ಇದ್ರೆ ನಂತರ ಅವನು ಶ್ರವಣ ಮಾಡಲಿಕ್ಕೆ ತತ್ವವತಿ ಅಹಂ ಬ್ರಹ್ಮಾತ್ಮಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಈ ಮಹಾವಾಕ್ಯಗಳನ್ನು ಶ್ರವಣ ಮಾಡಿ ಅದರ ಅರ್ಥವನ್ನು ಏನಿದು ಏನಿದು ನಾನು ಬ್ರಹ್ಮ ಒಂದೇ ಅಂದರೆ ಏನು ಹೇಗೆ ಒಂದೇ ಅಂತ ಅವನು ಆದಷ್ಟೇ ಮಾಡ್ತಾನೆ ಫಿಲಾಸಫರ್ ಫಿಲಾಸಾಫಿಕಲ್ ಥಿಂಕಿಂಗ್ ಅಂತ ಕರೀತಾರೆ ಕೇವಲ ಊಹಾಪೂಹ ಮಾಡುವುದಲ್ಲ ಇದು ಜ್ಞಾನಯೋಗ ಅಂದರೆ ಕೇವಲ ಬುಕ್ ಬರೆಯುವುದಲ್ಲ ಜ್ಞಾನಯೋಗ ಅಂದರೆ ಪುಸ್ತಕ ಬರೆಯೋದಕ್ಕೂ ಜ್ಞಾನಯೋಗಕ್ಕೂ ಗಜಗಜಾಂತರ ವ್ಯತ್ಯಾಸ ಇಲ್ಲವೇ ಇಲ್ಲ ಅದೇ ಬೇರೆ ಇದೇ ಬೇರೆ ಜ್ಞಾನಯೋಗ ಅಂದ್ರೆ ಜೀವನ ಯಾವುದನ್ನೂ ಕೂಡ ಬ್ರಹ್ಮನವಿನ ಬೇರೆ ಯಾವುದನ್ನು ಕೂಡ ಅವನು ತಿರಸ್ಕಾರ ಮಾಡ್ತಾನೆ ಪರಮವಾದ ಪರಮ ವೈರಾಗ್ಯ ಅವನಲ್ಲಿ ಇರ್ತಾವ ಆತ್ಮನವಿನ ಎಲ್ಲ ಅನಾತ್ಮ ವಸ್ತುಗಳನ್ನು ತಿರಸ್ಕಾರ ಮಾಡಿಬಿಡ್ತ ಒಂದು ಲೆಕ್ಕದಲ್ಲಿ ಸಮಾಜಕ್ಕೆ ವಿಮುಗ್ನ ಆಗ್ತಾವ ಯಾಕೆಂದ್ರೆ ಸಮಾಜ ಅಂತ ಹೇಳಿದ್ರೆ ಯಾವಾಗ ಕಾಂಪ್ರಮೈಸ್ ಯಾವಾಗ ಕಾಂಪ್ರಮೈಸ್ ಆದ್ರೆ ಇವನಲ್ಲಿ ಕಾಂಪ್ರಮೈಸೇ ಇಲ್ಲ ಎರಡು ತುಂಡು ಮಾಡಿದಂಗೆ ಬ್ರಹ್ಮವೇ ಬೇರೆ ಏನು ಬೇಡ ಅಂತ ಹೀಗೆ ಹೋಗ್ತಾ ಹೀಗಾಗಿ ಅದು ಕಷ್ಟ ಸಾಮಾನ್ಯರಿಗೆ ಅದು ಕಷ್ಟ ಉನ್ನತ ಅಧಿಕಾರ ಬೇಕು ಮತ್ತೆ ದೃಢವಾದಂತಹ ನಿಶ್ಚಯ ಬೇಕು ಒಮ್ಮೆ ಪ್ರಪಂಚವನ್ನು ತ್ಯಾಗ ಮಾಡಿ ಹೋದ್ಮೇಲೆ ಪುನಃ ವಾಪಸ್ ನೋಡೋಣ ಅನ್ನೋ ಯಾಕೆಂದ್ರೆ ಒಮ್ಮೆ ಅದು ಈ ಪ್ರಪಂಚ ಅಂತಕ್ಕಂಥದ್ದು ಭಗವಂತನ ಸಾಕ್ಷಾತ್ಕಾರಕ್ಕೆ ಅಥವಾ ಬ್ರಹ್ಮನ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುವುದಿಲ್ಲ ಅಂತ ಹೇಳಿ ತಿರಸ್ಕರಿಸಿದ್ಮೇಲೆ ಪುನಃ ಮುಟ್ಟು ಹಾಗಿಲ್ಲ ಹೀಗೆಲ್ಲ ಅನೇಕ ಕಟ್ಟುಕಟ್ಟಡಗಳಿವೆ ಹೀಗಾಗಿ ಜ್ಞಾನಯೋಗ ಅದು ಕಷ್ಟ ಆದ್ದರಿಂದ ನಮ್ಮ ಈ ಭಕ್ತಿಯೋಗ ಎಲ್ಲಕ್ಕಿಂತಲೂ ಸುಲಭ ಎಲ್ಲಕ್ಕಿಂತ ಸುಲಭ ಯಾಕೆಂದರೆ ಇದರಲ್ಲಿ ನಮಗೆ ಆರಂಭದಲ್ಲಿ ಇಂಥವರೇ ಹೋಗಬೇಕು ಇಂಥವ್ರು ಹೋಗಬಾರ್ದು ಅಂತ ಇಲ್ಲವೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಭಕ್ತಿಯೋಗದಲ್ಲಿ ಅವಕಾಶವಿದೆ ಯಾವ ವರ್ಣದವರಾಗಲಿ ಯಾವ ಲಿಂಗ ಆಗಲಿ ಯಾವ ಜಾತಿಯಾಗಲಿ ಏನೇ ಆಗಲಿ ಎಲ್ಲರಿಗೂ ಕೂಡ ಮುಕ್ತವಾದಂತಹ ಪ್ರವೇಶ ಈ ಭಕ್ತಿಯವರಿಗೆ ನಂತರ ಇದಾಗಿದೆ ಈ ಭಕ್ತಿ ತಾನಾಗ ತಾನೇ ಇವನ ಹೃದಯದಲ್ಲಿ ಬಂದು ಕೂತ್ಕೊಳ್ಳುತ್ತದೆ ಅವನಿಂದ ಏನೇನು ಸಾಧನೆಗಳನ್ನು ಮಾಡಿಸ್ಬೇಕೋ ಆ ಸಾಧನೆಗಳನ್ನು ತಾನಾಗ ತಾನೇ ಮಾಡಿಸ್ತದೆ ಭಕ್ತಿ ಮಾಡಿಸ್ತದೆ ಸ್ವಲ್ಪ ಜಾಗಪತ ಸಾಕೆ ಇನ್ನು ಒಳಿದ್ರು ಅದು ನೋಡ್ಕೊಳ್ಳೋದು ಆದರೆ ಬೇರೆದು ಆ ರೀತಿ ಅಲ್ಲ ಬೇರೆದು ಆ ರೀತಿ ಅಲ್ಲ ಹೀಗೆ ಇನ್ನು ಹೇಳ್ತಾರೆ ಒಬ್ರು ಎಷ್ಟು ಸುಲಭ ಈ ಭಕ್ತಿ ಅಂತಕ್ಕಂಥದ್ದು ತುಳಸೀದಳ ಮಾತ್ರೇಣ ಜಲಸ್ಯ ಚುಲುಕೇನ ಚ ವಿಕ್ರೀಣೀಯತೆ ಸ್ವಂ ಆತ್ಮಾನಂ ಭಕ್ತೆಭ್ಯೋ ಭಕ್ತವತ್ಸಲ ಒಂದು ತುಳಸಿ ದಳ ಭಗವಂತನಿಗೆ ಪರಮಾತ್ಮ ನಾನು ನಿನಗೆ ಈ ತುಳಸಿ ದಳವನ್ನು ನನ್ನ ಎಲ್ಲವನ್ನೂ ಕೂಡ ಈ ತುಳಸಿ ದಳ ದಳದ ಜೊತೆಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಒಂದು ಚಮಚ ನೀರು ಚುಲುಕೆಯ ಜಲೆಯನ್ನು ಚ ಅಂತ ಹಾಕಿದ್ರೆ ಸಾಕು ಅವನ ತನ್ನಂತಾನೇ ಈ ಭಕ್ತನಿಗೆ ಮಾರ್ಕೊಂಡು ಬಿಡ್ತಾನೆ ಈ ಶಬ್ದವನ್ನು ಬಳಸಿದ್ದಾರೆ ವಿಕ್ರೀಣೀ ದೇ ವಿಕ್ರಯ ಅಂದರೆ ಎಲ್ಲ ಮಾರುವ ಅವನ ತನ್ನಂತಾನು ಭಕ್ತನಿಗೆ ವಿಕ್ರೀಣೀತೆ ಸ್ವಮ ಆತ್ಮಾನ ಭಕ್ತೇ ಭಕ್ತವತ್ಸಲ ಆದರೆ ಭಕ್ತಿ ಇರಬೇಕು ಜೊತೆಯಲ್ಲಿ ಕೇವಲ ಒಂದು ತುಳಸಿದಳ ಕೊಟ್ಟರೆ ಸಾಕು ಅಂತ ಹೇಳಿ ಕಾಟಾಚಾರಕ್ಕೆ ಅದನ್ನು ಎಸ್ರೂ ಕೂಡ ಎಸೆಯುವುದು ಕಟ್ಟಬೇಕು ಎಸ್ತ್ರ ಯಾವ ಪ್ರಯೋಜನವಿಲ್ಲ ಪ್ರೀತಿ ಇರಬೇಕು ಭಕ್ತಿ ಇರಬೇಕು ಅನನ್ಯಚೇತ ಸತತಂ ವ್ಯೋಮ ಸ್ಮರತಿ ನಿತ್ಯಶಃ ಹಂ ಸುಲಭ ಪಾರ್ಥ ನಿತ್ಯಯುಕ್ತ ಯೋಗಿನ ಅದನ್ನು ಹೇಳ್ಬಿಡಿದ್ದಾರೆ ಎಂಥವರಿಗೆ ನಾನು ಸುಲಭ ಅಂತ ಎಲ್ಲರಿಗೂ ಸುಲಭ ಅಲ್ಲ ಅದು ನಿತ್ಯಯುಕ್ತ ಯಾರು ನಿತ್ಯವಾಗಿಯೂ ನನ್ನಲ್ಲಿ ಮನಸ್ಸನ್ನು ಇಟ್ಟಿರ್ತಾರೋ ಅನನ್ಯಚೇತಾಹ ಯಾರು ಬೇರೆದ್ರಲ್ಲಿ ಮನಸ್ಸನ್ನು ಇಟ್ಟಿರುವುದಿಲ್ಲವೋ ಎರಡು ಕಂಡೀಷನ್ ಬೇರೆದ್ರಲ್ಲಿ ಅಂದ್ರೆ ನನ್ನನ್ನು ಬಿಟ್ಟು ಅನ್ಯ ಅಂದರೆ ಭಗವಂತನ ಬಿಟ್ಟು ಇನ್ನೆಲ್ಲ ಅಂತ ಅದಕ್ಕೆ ಭಗವಂತನಿಗೆ ಹೆಸರು ಅನನ್ಯ ಅಂತ ಭಗವಂತನಿಗೆ ಇನ್ನೊಂದು ಹೆಸರು ಅನನ್ಯ ಅಂತ ಇನ್ನೊಬ್ಬರ ಇಲ್ಲದೇ ಇರೋನು ಅಂತ ಅವನೊಬ್ಬನೇ ಇರ್ತಕ್ಕಂಥವ್ರು ಅವನಲ್ಲಿ ಮನಸ್ಸನ್ನು ಯಾವಾಗ ಇಡ್ತೇವ್ಯೋ ಹಾಗೆ ನಿತ್ಯ ವೃತ್ತರ ನಿತ್ಯವೃತ್ತರಾಗಿರ್ತೇವೆಯೋ ಯಾವಾಗಲೂ ಅವನನ್ನೇ ಕುರಿತು ಚಿಂತಿಸ್ತಾ ಇರ್ತೇವೆಯೋ ಆಗ ಅವನು ತನ್ನ ಇದನ್ನು ತೋರಿಸ ಹೇಗೆ ಆ ಭಕ್ತಿಯನ್ನು ಅವನೇ ಜಾಸ್ತಿ ಮಾಡ್ತಾನೆ ಹೊರಗಡೆ ಬರದಿರಲಿ ಅವನೇ ಜಾಸ್ತಿ ಮಾಡ್ತಾನೆ ಹೀಗೆ ಹೇಳ್ತಾ ಈ ಭಕ್ತಿ ಸುಲಭ ಅಂತ ಹೇಳ್ತಾ ಪ್ರಮಾಣಾಂತರ ಅನಪೇಕ್ಷತ್ವ ಸ್ವಯಂ ಪ್ರಮಾಣತ್ವ ಈಗ ಒಂದು ಆಮಿಷವನ್ನು ಕೊಟ್ಟರು ಈಗ ನೀವ್ ಯಾಕೆ ಭಕ್ತಿ ಹೋಗಕ್ಕೆ ಬರಬೇಕು ಅಂತ ಹೇಳಿ ಒಂದು ಇನ್ಸೆಂಟಿವ್ ಒಂದು ಕೊಟ್ಟು ಯಾರೋ ನಾರ ಏನೋ ಭಕ್ತಿ ಸುಲಭ ಆದ್ರಿಂದ ಭಕ್ತಿಯನ್ನು ಆಚರಿಸಿ ಎರಡನೆಯ ಕಾರಣ ಕೊಡ್ತಾ ಇದ್ದಾರೆ ತ್ವಾ ಅಂದರೆ ಕಾರಣವನ್ನು ಹೇಳ್ತಕ್ಕಂತಹ ಅದು ಪ್ರತ್ಯ ಪ್ರಮಾಣಾಂತರ ಅನಪೇಕ್ಷತ್ವ ಇನ್ನೊಂದರ ಪ್ರಮಾಣದ ಅಪೇಕ್ಷೆ ಇಲ್ಲ ಸ್ವಯಂ ಪ್ರಮಾಣತ್ವ ಅದಕ್ಕೆ ಅದೇ ಸಾಕ್ಷಿ ಒಬ್ರು ನಾವೆಲ್ಲ ಬ್ರಹ್ಮಚಾರಿಗಳಾಗಿದ್ವಿ ಅವಾಗ ಪೊನ್ನಂಪೇಟೆಯಲ್ಲಿ ಒಬ್ರು ಬಂದರು ಅವರು ಸ್ವಲ್ಪ ಸಾಧಕರು ಹೌದು ಆದರೆ ಮಂಡುವಾದಿಗಳು ಹೌದು ಬಂದು ನಮ್ಮ ಇನ್ಚಾರ್ಜ್ ಸ್ವಾಮೀಜಿ ಯಾರಿದ್ರು ಅವರು ಬಳಿ ಬಂದು ಕೇಳಿದ್ರು ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕೇಳಿಸ್ತಾ ಹೊರಗಡೆ ಇದು ಮಾಡ್ತಿದ್ದಾಗ ಸ್ವಾಮೀಜಿ ನನಗೆ ಭಗವಂತ ಶ್ರೀಕೃಷ್ಣ ದರ್ಶನವನ್ನು ಕೊಟ್ಟಿದ್ದಾನೆ ಇದನ್ನು ನೀವು ಹೇಗೆ ಪ್ರೂವ್ ಮಾಡ್ತೀರ ಅಂತ ಆಗ ಹೇಳಿದ್ರು ನಾನು ಪ್ರೂವ್ ಮಾಡೋ ಅಗತ್ಯ ಏನಿದೆ ಕಂಡವನು ನೀನು ನೋಡಿದವನು ನೀನು ಹೌದಾ ಅನುಭವ ನಿಂದು ನಂದಲ್ಲ ಹೇಳ್ಕೊಂಡು ತಿರ್ತಾ ಇರೋನು ನೀನು ನನಗೆ ಕೃಷ್ಣನ ದರ್ಶನವಾಗಿದೆ ಯಾರಿಗೆ ಅನುಭವ ಆಗಿದೆಯೋ ಅವರ ಬಾಯಿಯಿಂದ ಹೇಳುವುದಿಲ್ಲ ಎರಡು ಬಾಣ ಬಂದು ಈ ರೀತಿ ಅಂದರೆ ನಿನಗಾಗಿಲ್ಲ ಅಂತ ಅರ್ಥ ನಿನಗೆ ಆಗ ನಿನಗಾಗಿಲ್ಲ ಪ್ರೂಫೇ ಬೇಡ ಅಂತ ಯಾವಾಗ ಬಾಯಿ ತೆಗೆದಿಯೋ ಹೋಯ್ತು ಪ್ರೂಫೇ ಬೇಡ ಸ್ವಯಂ ಪ್ರಮಾಣ ಯಾಕೆ ಅಂತ ಹೇಳಿದ್ರೆ ಭಕ್ತಿ ಅಂತಕ್ಕಂಥದ್ದು ಅನುಭವ ರೂಪ ಬುದ್ಧಿಯನ್ನೂ ಮೀರಿದ್ದು ಎಲ್ಲ ಗುಣಗಳನ್ನೂ ಮೀರಿದ್ದು ಬೇರೆ ಎಲ್ಲವನ್ನೂ ನಾವು ಬಾಯಿಯಲ್ಲಿ ಹೇಳ್ಬೋದು ಇದು ಹೀಗೆ ಅದು ಹಾಗೆ ನನಗೆ ಹೀಗಾಗ್ತಾ ಇದೆ ಹೀಗಾಗ್ತಾ ಇದೆ ಆದರೆ ಹೇಳಿದ್ದೆಲ್ಲ ಭಕ್ತಿ ಆಗ್ಬೇಕಂತೇಳಿಲ್ಲ ರೋಮಾಂಚನವಾಗ್ತಾ ಇದೆ ಅದು ಭಕ್ತಿಯ ಒಂದು ಲಕ್ಷಣ ಅದು ಆದರೆ ಅವನು ಆ ರೋಮಾಂಚನವಾದಂತಹ ಅನುಭವವನ್ನು ಹೇಳಿದ್ರೆ ಅದು ಭಕ್ತಿಯಲ್ಲ ಭಕ್ತಿ ಉಂಟಾದಾಗ ಹೊರಗಡೆ ಕಾಣಿಸುವಂತಹ ಲಕ್ಷಣಗಳಷ್ಟೆ ಅದೇ ಭಕ್ತಿ ಅಲ್ಲ ಹಾಗಿದ್ರೆ ಒಂದು ಒಂದು ಕೋಟಿ ಇದ್ದಕ್ಕಿದ್ದಾಗ ಒಂದು ಕೋಟಿ ನಾಳೆ ಒಬ್ಬರಿಗೆ ಲಾಟೆ ಹೊಡಿಯುತ್ತೆ ಅವ್ರಿಗೂ ರೋಮಾಂಚನವಾಗುತ್ತಲ್ಲ ಹಾಗಿದ್ರೆ ಅವ್ರಿಗೂ ಭಕ್ತರಿಗೂ ಏನು ವ್ಯತ್ಯಾಸ ಅಂತ ಪ್ರಶ್ನೆ ಬಂದ್ಬಿಡ್ತಾವೆ ಕಣ್ಣಲ್ಲಿ ಬಿ ನೀರು ಬರೋದು ಕಣ್ಣಿನಲ್ಲಿ ಆನಂದಾಶ್ರಿಗೂ ನೀರು ಬರೋದು ಹಾಗಿದ್ರೆ ಒಬ್ಬರಿಗೆ ಅನೇಕ ವರ್ಷಗಳಾದಮೇಲೆ ಪುತ್ರ ಜನ್ಮ ಆಗುತ್ತೆ ಆವಾಗ ಅವ್ರಿಗೆ ಆನಂದ ಅಷ್ಟು ಬರುತ್ತೆ ಅವಾಗ ಅದು ಭಕ್ತಿ ಸಮಾನವು ಹಾಗಿದ್ರೆ ಏನಾಯ್ತು ಈಗ ಎಲ್ಲ ಹೋಗ್ತಾ ಇದೆಯಲ್ಲ ಭಕ್ತಿಯ ಲಕ್ಷಣ ಏನೇನು ಬಂದಿತ್ತೋ ಇಲ್ಲೆಲ್ಲ ಬೇರೆದಕ್ಕೆ ಆಗ್ತಾ ಇದೆಯಲ್ಲ ಹೊರಗಿನ ಲಕ್ಷಣದಿಂದ ನಮ್ಮ ಅನುಭವವನ್ನು ಯಾವತ್ತೂ ಹೇಳಲಿಕ್ಕಾಗುವುದಿಲ್ಲ ಯಾವಾಗಲೂ ಕೂಡ ಹೊರಗಿನ ಲಕ್ಷಣಗಳಿಂದ ನಮ್ಮ ಅನುಭವವನ್ನು ಹೇಳಿದರೆ ಅದು ಇನ್ನೊಬ್ಬರನ್ನ ದಾರಿ ತಪ್ಪಿಸ್ತದೆ ಮಾತ್ರ ದಾರಿ ತಪ್ಪಿಸ್ತದೆ ಈಗ ಬ್ರಹ್ಮಜ್ಞಾನ ಆದವರಿಗೆ ಐದು ರೀತಿಯ ಅವಸ್ಥೆ ಅಂತ ಇದೆ ಯಾರಿಗೆ ಬ್ರಹ್ಮಜ್ಞಾನ ಅವರು ಕೆಲವೊಮ್ಮೆ ಕುಚ್ಚರಂತೆಯೋ ಕೆಲವೊಮ್ಮೆ ಹುಡುಗರಂತೆಯೋ ಕೆಲವೊಮ್ಮೆ ಸಣ್ಣ ಪುಟ್ಟ ಹುಡುಗರಂತೆಯೋ ಈ ರೀತಿ ಅನೇಕ ವಿಧವಾಗಿ ಇರ್ತಾರೆ ಕೆಲವೊಮ್ಮೆ ಪಿಶಾಚಿಗಳಂತೆಯೋ ಕೆಲವೊಮ್ಮೆ ಜಡರಂತೆಯೋ ಹೀಗೆ ಕಲ್ಲಿನಂತ ಇರ್ತಾರೆ ಅಂತ ಐದು ವಿಧದ ವರ್ಣನೆ ಇದೆ ಭಾಗವತದಲ್ಲಿ ಬರುತ್ತೆ ಹಾಗಿದ್ರೆ ಕೇವಲ ಆ ಲಕ್ಷಣವನ್ನು ಹಿಡ್ಕೊಂಡ್ರೆ ಅವನಿಗೆ ಬ್ರಹ್ಮಜ್ಞಾನ ಆಗಿದೆಯೋ ಇಲ್ವೋ ಅಂತ ಹೇಳ್ಬೋದಾ ಆಗುತ್ತೆ ಎಲ್ಲ ಹುಟ್ಟಿರೋ ಬ್ರಹ್ಮಜ್ಞಾನಿಗಳನ್ನ ಅವರಿಗೆ ಆ ಹುಚ್ಚಿನ ಜ್ಞಾನವಾಗಿರುತ್ತೆ ಅಷ್ಟೆ ಬ್ರಹ್ಮಜ್ಞಾನ ಆಗ್ಲಿಕ್ಕೆ ಸಾಧ್ಯವಿಲ್ಲ ಆದರೆ ಬ್ರಹ್ಮಜ್ಞಾನ ಯಾರಿಗೆ ಆಗಿದೆಯೋ ಅವರಿಗೆ ಕೆಲವೊಮ್ಮೆ ಈ ರೀತಿಯ ಲಕ್ಷಣಗಳು ಹೊರಗಡೆ ಕಾಣಿಸಿಕೊಳ್ತದೆ ಅಂತ ಕೇವಲ ಸೂಚ್ಯವಾಗಿ ಹೇಳಿದ್ದಾರೆ ಅಷ್ಟೆ ಪ್ರೂಫ್ ಅಲ್ಲ ಪ್ರೂಫ್ ಅಲ್ಲ ಅದರಿಂದ ನೀವು ಕಂಡಿಡೀ ತಿಂತ ಹೋದ್ರೆ ನೀವು ದಾರಿ ತಪ್ಪೀರ ಹುಚ್ಚಾಸ್ಪತ್ರೆ ಹೋಗ್ತೀರಾ ಇಲ್ಲೋ ಬೇರೆ ಕಡೆಯಲ್ಲೂ ಹೋಗ್ಬೇಕಾಗುತ್ತೆ ಸಾಧ್ಯವಿಲ್ಲ ನೋಡಿ ಎಷ್ಟು ಸೂಕ್ಷ್ಮವಾಗಿದೆ ಅದು ಅದಕ್ಕೋಸ್ಕರ ಹಾಗಿದ್ರೆ ಹೇಗೆ ಕಂಡು ಇಟ್ಕೊಳ್ಳೋದು ನನಗೆ ಭಕ್ತಿ ಆಗಿದೆ ನನಗೆ ನನ್ನ ಹೃದಯದಲ್ಲಿ ಭಕ್ತಿ ಉಂಟಾಗಿದೆ ಅಂದರೆ ಹೇಗೆ ಕಂಡು ಇಟ್ಕೊಳ್ಳೋದು ಸುಲಭ ಅತ್ಯಂತ ಸುಲಭ ಯಾಕೆ ಅತ್ಯಂತ ಸುಲಭ ಅಂತ ಹೇಳಿದ್ರೆ ಈ ಭಕ್ತಿ ಅಂತಕ್ಕಂಥದ್ದು ನನ್ನ ಮನಸ್ಸಿಗಿಂತೂ ಹತ್ರ ನನ್ನ ಬುದ್ಧಿಗಿಂತೂ ಹತ್ರ ನನ್ನ ದೇಹಕ್ಕಿಂತ ಅತ್ಯಂತ ಹತ್ರ ನನಗೆ ನೋಡಿ ಈ ದೇಹ ನನಗೆ ಎಷ್ಟ ನಾನು ಅನ್ನೋದೇ ಈ ದೇಹ ಅಂತ ನಾನು ಕೇಳ್ಕೊಂಡಿದ್ದೆ ಅಷ್ಟು ಹತ್ರ ಇದೆ ದೇಹ ನನ್ನ ಬುದ್ಧಿ ಎಷ್ಟ ನಾನೇ ನಾನು ಬುದ್ಧಿವಂತ ಅಂತ ನಾನು ಹೇಳ್ತಾ ಇದ್ದೀನಿ ನಾನೇ ಬುದ್ಧಿ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟು ಹತ್ರ ನನಗೆ ನನ್ನ ಮನಸ್ಸು ನನಗೆ ಎಷ್ಟ ನಾನೊಮ್ಮೆ ಕೋಪಗೊಂಡಿದ್ದೇನೆ ನಾನೀಗ ಸುಖವಾಗಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೀನಿ ಅದು ನನ್ನ ಮನಸ್ಸಿನ ಗುಣ ಅಷ್ಟು ಹತ್ರದಿಂದ ನಾನೇ ನನ್ನ ಮನಸ್ಸನ್ನ ತಾದಾತ್ಮೆ ಮಾಡ್ಕೊಳ್ತಾ ಇದ್ದೇನೆ ಅಷ್ಟು ಹತ್ರ ನಾನು ತಾದಾತ್ಮೆ ಮಾಡೋದು ಅಷ್ಟು ಹತ್ರ ಹಾಗಿದ ಮೇಲೆ ಈ ಭಕ್ತಿ ಇನ್ನೆಷ್ಟು ಹತ್ರವಾದ ಅದೆಲ್ಲರಿಗಿಂತೂ ಹತ್ರ ಇದು ಭಕ್ತಿ ಸ್ವಯಂ ಪ್ರಮಾಣತ್ವ ಅಂದ್ರೆ ಇದೆ ಪ್ರಮಾಣ ಅಂತ ಹೇಳಿದ್ರೆ ಯಾವುದು ಒಂದು ವಸ್ತುವನ್ನು ತೋರಿಸಲು ಸಹಾಯ ಮಾಡ್ತದೋ ಅದೇ ಮಾನ್ ಮಾನೆ ಅಂತ ಧಾತು ಸಂಸ್ಕೃತದಲ್ಲಿ ಅಂದರೆ ಅಡಿಯುವುದು ಅಂತ ಯಾವುದು ಅಡಿತದ ಪ್ರಮಾಣಗಳಲ್ಲಿ ಅನೇಕ ವಿಧ ಇದೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಗೆ ಇದು ಕಪ್ಪು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಕಣಿವಿಂದ ಕಣ್ಣಿನಿಂದ ಗೊತ್ತಾಗುತ್ತೆ ಇದು ತಂಪಾಗಿದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ತ್ವಚೆಯಿಂದ ಗೊತ್ತಾಗುತ್ತೆ ಲಡ್ಡು ಅಂತಕ್ಕಂಥ ಸಿಹಿಯಾಗಿದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ನಾಲ್ಕೆಯಿಂದ ರಸನ ರಸ ಅದರಿಂದ ಗೊತ್ತಾಗುತ್ತೆ ಹಾಗೆಯೇ ಈ ಗುಲಾಬಿ ಹೂ ಎಷ್ಟು ಪರಿಮಾಣವನ್ನು ಬೀರ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಮೂಗಿನಿಂದ ಇವೆಲ್ಲ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾ ಇರುತ್ತೆ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ಪ್ರತ್ಯಕ್ಷ ಅಂದ್ರೆ ಕೇವಲ ಅದನ್ನು ತಪ್ಪು ತಿಳ್ಕೊಂಡಿದೆ ನಾವು ಇದು ತಪ್ಪು ಕಲ್ಪನೆ ನಮ್ಮಲ್ಲಿ ಎಷ್ಟೋ ಜನಕ್ಕಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕಿದೆ ಪ್ರತ್ಯಕ್ಷ ಅಂದ್ರೆ ಕಣ್ಣಿನಿಂದ ನೋಡ್ತಕ್ಕಂಥದ್ದು ಅಂತ ಅಲ್ಲ ಇಲ್ಲಿ ಅಕ್ಷ ಅಂದರೆ ಐದು ಇಂದ್ರಿಯಗಳಿಂದ ನಮ್ಮ ಜ್ಞಾನಕ್ಕೆ ಸಿಕ್ತಕ್ಕಂತಹ ವಸ್ತುಗಳು ಅಂತ ಅರ್ಥ ಪ್ರತ್ಯಕ್ಷ ಐದು ಇನ್ನು ಎಷ್ಟೋ ವಸ್ತುಗಳು ನಮ್ಮ ಪ್ರತ್ಯಕ್ಷಕ್ಕೆ ಗೋಚರವಲ್ಲ ಅದನ್ನು ಅನುಮಾನದಿಂದ ನಾವು ನಿರ್ಣಯ ಮಾಡ್ತೇವೆ ಅನುಮಾನ ಅಂತಕ್ಕಂಥದ್ದು ಇನ್ನೊಂದು ಪ್ರಮಾಣ ಅನುಮಾನ ಅಂದರೆ ನಮ್ಮ ಕನ್ನಡದ ಅನುಮಾನ ಅಲ್ಲ ಕನ್ನಡದಲ್ಲಿ ಅನುಮಾನ ಅಂದರೆ ಸಂಶಯ ಅಂತ ನನಗೇನೋ ಅನುಮಾನ ಬರ್ತಾ ಇದೆ ಅಂತ ನಿನಗ ಅನುಮಾನ ಅಲ್ಲ ಅದು ಸಂಶಯ ಅಂತ ಹೇಳಿ ಸರಿಯಾದ ಶಬ್ದವನ್ನು ಬೆಳೆಸ್ಬೇಕು ಸಂಶಯ ಉಂಟಾಗ್ತಾ ಇದೆ ಅಂತ ಅನುಮಾನ ಅಂತ ಹೇಳಿದ್ರೆ ಅದೊಂದು ಪ್ರಮಾಣ ಅದು ಹೇಗೆ ಅನುಮಾನ ಅಂದ್ರೆ ಚಾಮುಂಡಿ ಬೆಟ್ಟ ನೋಡ್ತೀರ ಚಾಮುಂಡಿ ಬೆಟ್ಟದ ಮೇಲೆ ನಿಮಗೆ ಹೊಗೆ ಕಾಣಿಸ್ತಾ ಇದೆ ತಕ್ಷಣ ನೀವೇನು ಹೇಳ್ತೀರಾ ಚಾಮುಂಡಿ ಬೆಟ್ಟದ ಮೇಲೆ ಬೆಂಕಿ ಹಾಕೊಂಡಿದೆ ಅಂತ ಹೇಗೆ ಹೇಳ್ತೀರಾ ಕಾಣಿಸ್ತಾ ಕಾಣಿಸ್ತೀವ ಸುಳ್ಳಲ್ವಾ ಇದಕ್ಕೆ ಅನುಮಾನ ಅಂತ ಇದಕ್ಕೆ ಅನುಮಾನ ಏನದು ಅನುಮಾನ ಅಂದ್ರೆ ನಮ್ಮ ಅಡಿಗೆ ಮನೆ ನೋಡ್ತೀವಿ ಈಗ ಅಡುಗೆ ಬಿಡಿ ಹಳೆ ಕಾಲದ ಅಡುಗೆ ಎಲ್ಲೆಲ್ಲಿ ಕಟ್ಟಿಗೆ ಸೌದೆ ಉರ್ತಿ ಆ ಬೆಂಕಿ ಉರಿತದೋ ಅಲ್ಲೆಲ್ಲ ಹೊಗೆ ಇರುತ್ತೆ ಅಂತ ಚೆಂಡ್ರಿಂದ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಬಂದು ಆ ಬೆಂಕಿಗೂ ಹೊಗೆಗೂ ಕನೆಕ್ಷನ್ ನಮ್ಮ ಇದರಲ್ಲಿರುತ್ತೆ ತಲೆಯಲ್ಲಿ ಎಲ್ಲೆಲ್ಲಿ ಹೊಗೆಯನ್ನು ನಾವು ನೋಡ್ತೀವೋ ತಕ್ಷಣ ಇಲ್ಲಿ ಬೆಂಕಿಗಿದೆ ಇದ್ದೇ ಇರಬೇಕು ಇದು ಹೊಗೆಯನ್ನು ನೋಡುವುದರ ಮೂಲಕ ಕಾರಣವನ್ನು ನೋಡುವುದರ ಮೂಲಕ ಅದರ ಜೊತೆಗೆ ಇರತಕ್ಕಂತಹ ಆ ಒಂದು ಸಾಧ್ಯವನ್ನ ಅಥವಾ ಬೆಂಕಿಯನ್ನು ಕೂಡ ನಾವು ನೋಡ್ತಕ್ಕಂಥದ್ದಕ್ಕೆ ಅನುಮಾನ ಅಂತ ಇರ್ತದೆ ಅಲ್ಲಿ ಬೆಂಕಿ ಅಂತಕ್ಕಂಥದ್ದು ನಮ್ಮ ಕಣ್ಣಿಗೆ ಗೋಚರವಾಗಿಲ್ಲ ನಮ್ಮ ಯಾವುದೇ ಇಂದ್ರಿಯಕ್ಕೆ ಗೋಚರವಾಗಿಲ್ಲ ಆದರೆ ನಿಷ್ಕರ್ಷೆ ಬಂದಿದ್ದೀವಿ ಸರಿಯಾದ ತೀರ್ಮಾನ ಸರಿಯಾಗಿರ್ತದೆ ಅದು ಅನುಮಾನ ಅಂತ ಇನ್ನೊಂದೇನು ಅಂತ ಹೇಳಿದ್ರೆ ಕೆಲವೊಂದು ಪದಾರ್ಥಗಳಿವೆ ಈಗ ನಾನು ನಮ್ಮ ಮನೆಯಲ್ಲ ಹಸುವನ್ನು ನೋಡಿದ್ದೇನೆ ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಯಾವುದೋ ಒಂದು ಪ್ರಾಣಿ ಇದೆ ಗೊತ್ತಿಲ್ಲ ಅಂತ ಏನೋ ಯಾರೋ ಒಬ್ರು ಹೇಳ್ತಾರೆ ಕಾಡ್ನಲ್ಲಿ ವಾಸವಾಗಿರೋ ಹೇಳ್ತಾರೆ ಯಾಕಂದ್ರೆ ಅವ್ರು ಎರಡೂ ಪ್ರಾಣಿಗಳು ನೋಡಿದ್ದಾರೆ ನೋಡವಾ ಈ ಪ್ರಾಣಿ ಇದೆಯಲ್ಲ ಇದಕ್ಕೆ ಗವಯ ಅಂತಾರೆ ಅಂತ ಈ ಗವಯ ಯಾವ ತರ ಇರುತ್ತೆ ಅಂದ್ರೆ ನೀಲ್ಗಾಯಿ ಅಂತ ಇದು ಈ ನೀಲ್ಗಾಯಿ ಯಾವ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಗಾಯಿ ಇದೆಯೋ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಸು ಇದೆಯೋ ಅದೇ ರೀತಿ ಇದು ಇದಕ್ಕೆ ನೀಲ್ಗಾಯಿ ಅಂತಾರೆ ಅಂತ ಅವನು ಇದಕ್ಕೆ ಹೋಗ್ತಾನೆ ಕಾಡ್ಗೆ ಹೋಗಿ ನೋಡ್ತಾನೆ ಆ ಇದು ನಮ್ಮನೆ ಹಸು ಇದ್ದ ಹಾಗೆ ಇದೆ ಇದ್ದ ಹಾಗೆ ಇದೆ ಅಂತ ಹೇಳಿದಾಗ ಒಂದು ಜ್ಞಾನ ಒನ್ಪತ್ತಿ ಆಗಿದೆ ಆ ಜ್ಞಾನಕ್ಕೆ ಉಪಮಾನ ಅಂತ ಹೇಳ್ತಾರೆ ಇದು ಉಪಮಾನ ಪ್ರಮಾಣ ಮೂರನೇ ಪ್ರಮಾಣ ಇನ್ ನಾಲ್ಕನೇ ಪ್ರಮಾಣ ಏನು ಅಂತ ಹೇಳಿದ್ರೆ ಶಬ್ದ ಅಂತ ಹೇಳ್ತಾರೆ ಎಷ್ಟೊಂದು ವಿಷಯಗಳು ನಮಗೆ ಹಾಗೆ ಈ ಮೂರರಿಂದ ಕೂಡ ಗೋಚರವಾಗುವುದಿಲ್ಲ ಯಾವುದದು ಬ್ರಹ್ಮ ಬ್ರಹ್ಮ ಅಂತ ಹೇಳ್ತೇವೆ ಇದು ಪ್ರತ್ಯಕ್ಷದಿಂದ ಗೋಚರವಾಗುವುದಿಲ್ಲ ಯಾರು ನೋಡಿಲ್ಲ ಬ್ರಹ್ಮವನ್ನ ಬ್ರಹ್ಮವನ್ನ ಯಾರಾದ್ರು ನೋಡಿದೀರ ನೋಡಿದೀನಿ ಅಂತೇಳಿ ಸುಳ್ಳು ಅಂತ ಅಂತ ಬ್ರಹ್ಮವನ್ನು ನೋಡ್ಲಿಕ್ಕಾಗುದಿಲ್ಲ ಅಚಕ್ಷು ಹೂ ಅಂತಲೇ ಆದರೆ ಹೇಳ್ತಾರೆ ಕಣ್ಣಿಗೆ ಕಾಣ್ದಿದ್ದು ಅಂತ ಬ್ರಹ್ಮ ಅಥವಾ ಎಷ್ಟೊಂದು ವಿಷಯಗಳಿದೆ ಅದು ನಮ್ಮ ಕಣ್ಣಿಗೂ ಗೋಚರವಲ್ಲ ಉಪಮಾನ ಅದಕ್ಕೆ ಯಾರು ಉಪಮಾನವೂ ಕೊಡ್ಲಿಕ್ಕೆ ಆಗುದಿಲ್ಲ ಬ್ರಹ್ಮ ಉಪಮಾನಕ್ಕೆ ಬರ್ತಕ್ಕಂಥದ್ದು ಅದು ಯಾವ ರೀತಿ ಇದೆ ವರ್ಣಿಸ್ಲಿಕ್ಕೆ ಆಗುದಿಲ್ಲ ಉಪಮಾನವೂ ಅಲ್ಲ ಸಾದೃಶ್ಯವೂ ಇಲ್ಲ ಯಾಕಂದ್ರೆ ಇರೋದೇ ಒಂದೇ ವಸ್ತು ಎರಡು ವಸ್ತು ಇದ್ರೆ ಸಾದೃಶ್ಯ ಕೊಡ್ಬೋದು ಎರಡು ವಸ್ತು ಇದ್ರೆ ಸಾದೃಶ್ಯ ಕೊಡ್ಬೋದು ಅದು ಇರೋದೇ ಒಂದು ವಸ್ತು ಹೀಗಾಗಿ ಅದಕ್ಕೆ ಎಲ್ಲಿ ಸಾದೃಶ್ಯ ಕೊಡಕ್ಕಾಗುತ್ತೆ ಅಂದರೆ ಎಲ್ಲಿ ಹೋಲಿಕೆ ಕೊಡ್ಲಿಕ್ಕಾಗುತ್ತೆ ಹೋಲಿಕೆ ಕೊಡ್ಲಿಕ್ಕಾಗೋದು ಅನುಮಾನ ಅನುಮಾನ ಮಾಡೋಣ ಬ್ರಹ್ಮ ಹೀಗಿರೀ ಅದು ಹೇಗೆ ಹೀಗಿದ್ರೆ ಹೀಗೆ ಅಂತ ಅನುಮಾನ ಹೇಗೆ ಮಾಡೋದು ಅನುಮಾನ ಅಂತಕ್ಕಂಥದ್ದು ಪ್ರತ್ಯಕ್ಷದ ಮೇಲೆ ನಿಂತಿದೆ ಪ್ರತ್ಯಕ್ಷ ಇದ್ರೆ ಅನುಮಾನ ಸಾಧ್ಯ ಹೇಗಪ್ಪ ಅಂತ ನೀವು ಮನೆಯಲ್ಲೇ ಮನೆಯಲ್ಲೇ ಬೆಂಕಿ ಮತ್ತೆ ಹೊಗೆಯನ್ನು ಎರಡು ಒಟ್ಟಿಗೆ ನೋಡಿಲ್ಲ ಇನ್ನು ಚಾಮುಂಡಿ ಬಿಟ್ಟದ ಮೇಲೆ ನೋಡಿದ ತಕ್ಷಣ ನೀವು ಹೇಗೆ ಹೊಗೆಯನ್ನು ನೋಡಿದ ತಕ್ಷಣ ಬೆಂಕಿ ಅಂತ ಅವ್ನು ಹೇಳಲಿಕ್ಕೂ ಸಾಧ್ಯವಾಗ ಯಾರು ಬೆಂಕಿ ಮತ್ತೆ ಹೊಗೆಯನ್ನು ಒಟ್ಟಿ ಒಟ್ಟಿಗೆ ನೋಡ್ಲಿಿದ್ವೋ ಅವನಿಗೆ ಚಾಮುಂಡಿ ಬಿಟ್ಟದ ಮೇಲೆ ಇರುವಂತಹ ಹೊಗೆಯನ್ನು ನೋಡಿದ್ರು ಕೂಡ ಬೆಂಕಿ ಇದೆ ಅಂತ ಅವನಿಗೆ ಹೇಳಲಿಕ್ಕಾಗುತ್ತೆ ಅಂದ್ರೆ ಪ್ರತ್ಯಕ್ಷದ ಮೇಲೆಯೇ ನಿಂತಿದೆ ಅನುಮಾನ ಕೂಡ ಬ್ರಹ್ಮ ವಸ್ತುವನ್ನು ತಿಳಿಸ್ಲಿಕ್ಕೆ ಕೂಡ ಪ್ರತ್ಯಕ್ಷ ಯಾವುದು ಹಿಂಸೆಗೂ ಇಲ್ಲ ಇನ್ನು ಅನುಮಾನ ಇಲ್ಲಿಂದ ಬರ್ತದೆ ಹೀಗಾಗಿ ಕೇವಲ ವೇದ ಹೇಳಬೇಕು ಬ್ರಹ್ಮ ಇದೆ ಅಂತ ಬ್ರಹ್ಮ ಇದೆ ಅಂತ ಹೇಳಿ ವೇದ ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಹೊರತು ಎಂದ್ರೆ ಗೊತ್ತಾಗುತ್ತದೆ ಆದ್ರಿಂದ ಶಬ್ದ ಅದು ವೇದ ಇದೊಂದು ಪ್ರಮಾಣ ಅದಕ್ಕೆ ಶ್ರುತಿ ಪ್ರಮಾಣ ಅಂತ ಹೇಳ್ತಾರೆ ಹೀಗಾಗಿ ಮುಖ್ಯವಾಗಿ ನಾಲ್ಕು ಪ್ರಮಾಣಗಳು ನಮ್ಮ ದೈನಂದಿನ ವ್ಯವಹಾರ ಮೂರು ಪ್ರಮಾಣವನ್ನು ನಾವು ದೈನಂದಿನ ವಿವಾಹಕ್ಕೆ ಬಳತ್ತೇವೆ ಯಾವುದು ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅಂತಕ್ಕಂಥದ್ದು ಇಂತಹ ಅಲೌಕಿಕ ವಿಷಯಗಳಿಗೆ ಸ್ವರ್ಗ ಇದೆ ಅಂತ ನಮ್ಗೆ ಹೇಗೆ ಗೊತ್ತು ಯಾರಾದರೂ ಈಗ ಫಾರಿನ್ ರಿಟರ್ಂಡ್ ಆದರೆ ಇದ್ದಾರೆ ಫಾರಿನ್ ಇದೆ ಸಾರ್ ಅಂತ ಅವ್ರು ಹೇಳ್ತಾರೆ ಸ್ವರ್ಗ ರಿಟರ್ಂಡ್ ಯಾವ ಇತ್ತ ಕಾಣ್ತಾ ಇಲ್ಲ ಅವ್ರು ಬೋರ್ಡ್ ಹಾಕೊಂಡಿರ್ಲಿಲ್ಲ ಸ್ವರ್ಗ ರಿಟರ್ನ್ ಸಮ್ ಸ್ವರ್ಗ ಅಂತ ಎಲ್ಲಿ ಎಲ್ಲಿದೆ ಹೇಗೆ ಗೊತ್ತಾಗುತ್ತೆ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಹಿಂದಿನ ಜನ್ಮದ್ದೇ ನೆನ್ಸಲ್ಲಿ ಇರೋದಿಲ್ಲ ಇನ್ನು ಸ್ವರ್ಗಕ್ಕೆ ಹೋಗ್ಬಿಟ್ಟು ಬಂದಿದ್ದು ಹೇಗೆ ನೆನಪಾಗುತ್ತೆ ಯಾವ ವೆಹಿಕಲಲ್ಲಿ ಹೋದ್ವಿ ಎಷ್ಟು ದೂರ ಇದೆ ಇದೆಯೋ ಇಲ್ವೋ ಹೇಗೆ ಗೊತ್ತಾಗ ಇಲ್ಲ ಅಂತ ಹೇಳೋದಿಗೂ ಕೂಡ ಪ್ರಮಾಣ ಬೇಕಲ್ಲ ಇದೇನಂತ ಹೇಳೋನ್ಗೆ ಹೇಗೋ ಪ್ರಮಾಣ ಬೇಕೋ ಇಲ್ಲ ಅಂತ ಹೇಳೋದಿಗೂ ಕೂಡ ಪ್ರಮಾಣ ಬೇಕು ಹೇಗೆ ಪ್ರೂವ್ ಮಾಡುತ್ತೆ ಇಲ್ಲ ಅಂತ ಹೇಗೆ ಇಲ್ಲ ನೋಡ್ಲಿಲ್ಲ ಹಾ ನೋಡ್ಲಿಲ್ಲ ಹಾಗಿದ್ರೆ ಈ ಪ್ರಪಂಚದಲ್ಲಿ ಎಷ್ಟೊಂದು ವಸ್ತುಗಳು ನೀನು ನೋಡಲಿಲ್ಲ ನೀನು ಹಿಂದೆ ಕೂಡ ಇಲ್ಲ ಹೇಗಿದ್ರೆ ಇಲ್ವಾ ಇಲ್ಲ ಬೇರೆ ಬೇರೆಯವ್ರು ನೋಡೋ ಪ್ರಶ್ನೆ ಅಲ್ಲ ನೀನ್ ನೋಡ್ತಾ ಇದೀವಿ ಅಲ್ವೋ ನೀನ್ ತಾನೆ ಆದ್ರಿಂದ ನಿನ್ ಪಾಲಿಗೆ ಅದಿಲ್ಲ ಅಂತ ಹೇಳ್ಬೇಕಲ್ಲ ಆಯ್ತು ಆದ್ರಿಂದ ಈ ಬ್ರಹ್ಮ ಸ್ವರ್ಗ ಇತ್ಯಾದಿ ಅಲೌಕಿಕ ವಿಷಯಗಳನ್ನು ತಿಳಿಸಲಿಕ್ಕೆ ಶಬ್ದವೇ ಪ್ರಮಾಣ ಆದರೆ ಈ ಭಕ್ತಿ ಅಂತಕ್ಕಂಥದ್ದು ಯಾವ ಪ್ರಮಾಣಗಳಿಗೂ ನಿಲುಗುವುದಿಲ್ಲ ಮತ್ತು ಯಾವ ಪ್ರಮಾಣಗಳು ಬೇಕಾಗಿಲ್ಲ ಯಾವ ಪ್ರಮಾಣಗಳು ಬೇಕಾಗಿಲ್ಲ ಭಕ್ತಿನ ನೋಡ್ಲಿಕ್ಕೆ ಕಣ್ಣು ಬೇಕಾಗಿಲ್ಲ ನಾಲ್ಗೆ ಬೇಕಾಗಿಲ್ಲ ಚರ್ಮ ಬೇಕಾಗಿಲ್ಲ ಮೂಗು ಬೇಕಾಗಿಲ್ಲ ಕಿವಿ ಬೇಕಾಗಿಲ್ಲ ಭಕ್ತಿನ ನೋಡ್ಲಿಕ್ಕೆ ಅಲ್ಲಿಂದ ಸಿಗುವುದು ಇಲ್ಲ ಅದಕ್ಕಿಂತ ಒಳಗಡೆ ಇದೆ ಅದು ಹಾಗೆ ಭಕ್ತಿಯನ್ನು ಹೋಲಿಸ್ಲಿಕ್ಕೆ ಅದು ಹೀಗಿರ್ಬೋದು ಅದು ಹೀಗಿರ್ಬೋದು ಅಂತ ಉಪಮಾನ ಬೇಕಾಗಿಲ್ಲ ಮತ್ತೆ ಅನುಮಾನವೂ ಬೇಕಾಗಿಲ್ಲ ಇವನು ಈ ರೀತಿ ಹುಚ್ಚಿನಂತೆ ಕುಣಿತಾ ಇದ್ದಾನೆ ಆದರೆ ನೀವು ಭಕ್ತಿ ಇದ್ದಿರಬಹುದು ಅಂತ ಅನುಮಾನ ಕೂಡ ಮಾಡಲಿಕ್ಕಾಗುತ್ತೆ ಯಾಕಂದ ಹುಚ್ಚನ ಹಾಗೆ ಕುಣತಿರುವುದಲ್ಲ ಭಕ್ತಿ ಇದೆ ಅಂತ ಆಗ್ಲೇ ನಾನು ಹೇಳಬೇಕು ಭಕ್ತಿ ಇರಬೇಕಂತೇನಿಲ್ಲ ಹೀಗಾಗಿ ಈ ಇಷ್ಟೂ ಪ್ರಮಾಣಗಳು ಭಕ್ತಿಯನ್ನು ತೋರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಮತ್ತು ತೋರಿಸಿಕೊಡುವ ಅವಶ್ಯಕತೆಯೂ ಇಲ್ಲವೋ ಹೀಗಾಗಿ ಭಕ್ತಿ ಅಂತಕ್ಕಂಥದ್ದು ನಮ್ಮ ಸ್ವಯಂ ರೂಪ ಸ್ವಯಂ ರೂಪ ಇಲ್ಲದೆ ಹೋದರೆ ನಮಗೆ ಹೇಗೆ ಇನ್ನೊಬ್ಬರಲ್ಲಿ ಪ್ರೀತಿ ಉಂಟಾಗುತ್ತೆ ಹೇಗೆ ಇನ್ನೊಂದು ವಸ್ತುವಿನ ಮೇಲೆ ಅಟ್ರಾಕ್ಷನ್ ಹೇಗೆ ಉಂಟಾಗುತ್ತೆ ನಮ್ಮ ಸ್ವರೂಪ ಭಕ್ತಿ ಅಲ್ಲದೆ ಹೋದರೆ ನಮಗೆ ಅಟ್ರಾಕ್ಷನ್ ಉಂಟಾಗಬಾರ್ದು ಕಲ್ಲಿನ ಗೋಡೆ ಥರ ನಾವು ಯಾವಾಗಲೂ ನಿಂತಿರಬೇಕಾಗುತ್ತೆ ಸಾಧ್ಯವೇ ಬೇಡ ರಾಗದ್ವೇಷ ಇದೆಯಲ್ಲ ನಮಗೆ ದ್ವೇಷ ಅಂದ್ರೆ ಇನ್ನೊಂದು ರೀತಿಯ ರಾಗ ಅಂತಲೇ ಲೆಕ್ಕ ನಾನು ಇವ್ನ ಕಂಡ್ರೆ ಆಗಲ್ಲ ಅಂದ್ರೆ ಇವ್ನು ಕಂಡ್ರೆ ಆಗತ್ತೆ ಅಂತ ಲೆಕ್ಕ ಅಥವಾ ಇವ್ನ ಕಂಡ್ರೆ ಆಗಲ್ಲ ಅಂದ್ರೆ ಈ ಗುಣವನ್ನು ಕಂಡ್ರೆ ಆಗಲ್ಲ ಇನ್ನೊಂದು ಗುಣವನ್ನು ಕಂಡ್ರೆ ಆಗತ್ತೆ ಅಂತ ಅರ್ಥ ಇಂಡೈರೆಕ್ಟ್ ಆಗಿ ಹೀಗಾಗಿ ರಾಗದ್ವೇಷ ಅಂತಕ್ಕಂಥ ಪ್ರೀತಿಯ ಇನ್ನೊಂದು ಮುಖವೇ ಆದ್ರೆ ಅಶುದ್ಧವಾಗಿದೆ ಅಷ್ಟೇ ಅಂತ ಹೇಳ್ಬೋದು ಹಾಗೆಯೇ भक्ति अतक अनुभ रूप नाम स्वयं रूपव भक्ति योग अत्यंत अन्स्मा सौलभ्यं भक्त नात शांति रूप पर रूप भक्ति अत या बे भक्ति अंत सुवे नाम भक्ति मैं ಹಾಗಿದ್ರೆ ಭಕ್ತಿ ಅಂತಕ್ಕಂಥ ಏನ್ರಿ ಸುಲಭ ಎಷ್ಟ್ರಿ ಕಷ್ಟ ಎಷ್ಟು ಕಷ್ಟ ಈಗೆಲ್ಲ ಹೇಳ್ಕೊಂಡು ಬಂದಿದ್ರೆ ರೀ ಭಕ್ತಿ ಅನ್ನೋದಕ್ಕೆ ಅದು ಮಾಡಬೇಕು ಇದು ಮಾಡಬೇಕು ಅದು ಬಿಡಬೇಕು ಇದು ಬಿಡಬೇಕು ಅಂತ ಇದಕ್ಕಿಂತ ನೋಡಕ್ಕೆ ಹೋದ್ರೆ ಮನೆಯಲ್ಲಿ ಟಿ ವಿ ನೋಡೋದ್ರೆ ಸುಲಭ ಅಲ್ಬೇನ್ರಿ ಅಂತ ಯಾರಾದರೂ ಆರ್ಗ್ಯೂ ಮಾಡ್ಬೋದು ಹೌದಲ್ವಾ ಆದರೆ ಟಿ ವಿ ನೋಡೋದ್ರಿಂದ ಶಾಂತಿ ಸಿಗುತ್ತೆ ಅಂತ ಹೇಳಿ ಶಾಂತಿ ಕದಡಿ ಹೋಗುತ್ತೆ ಈಗಿನ ಟಿ ನೋಡೋದ್ರಿಂದ ಶಾಂತಿ ಕದಡೇ ಹೋಗುತ್ತೆ ಶಾಂತಿ भक्तशय प्रमाण माँ हेतिक नशयू शांति शांति निकवद्गी चातर लाभ मनधिको न दुखे ना विचाल्य गुरुना विचाल्य ಅದು ಎಂತಹದ್ದು ಆ ಯೋಗ ಆ ಭಕ್ತಿ ಅಂತಕ್ಕಂಥದ್ದು ಒಂದು ಒಮ್ಮೆ ಅವನಿಗೆ ಪಡೆದ ಮೇಲೆ ಅದಕ್ಕಿಂತಲೂ ಇನ್ನೊಂದೇನೋ ಒಂದು ಚೆನ್ನಾಗಿದೆ ಅಂತ ಅವನ ಮನಸ್ಸಿಗೆ ಅನಿಸೋದೇ ಇಲ್ಲ ನಮ್ಮ ಶಾಂತಿ ಯಾವಾಗಲೂ ಯಾವಾಗ ಕದಿಡುತ್ತೆ ಅಂತ ಹೇಳಿದ್ರೆ ಒಂದು ವಸ್ತು ನಮಗಿದೆ ಒಳ್ಳೆ ಮೊಬೈಲ್ ಬಂತು ಎನ್ ಸೀರೀಸ್ ಮೊಬೈಲ್ ಇದನ್ನು ನೋಡಿದ ತಕ್ಷಣ ಆಹ್ ಎಲ್ಲ ಸ್ಯಾಟಿಸ್ಫೈ ಆಯಿತು ನನ್ನ ಕಾಮವೆಲ್ಲ ಸ್ಯಾಟಿಸ್ಫೈ ಆಯಿತು ಮೊಬೈಲ್ ಮೇಲಿದ್ದಂತಹ ಪ್ರೀತಿ ಏನೇನು ಅಟ್ರಾಕ್ಷನ್ ಎಲ್ಲ ಸ್ಯಾಟಿಸ್ಫೈ ಆಯಿತು ನಾಳೆನ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಜಿ ಫೋರೋ ಇನ್ನೊಂದೇನೋ ಅದಿದೆ ಇದಿದೆ ಅಂತ ಇಲ್ಲಿ ಎಲ್ಲ ಇದೆ ಅಂತ ತಕ್ಷಣ ಇದ್ರ ಮೇಲೆ ಇರತಕ್ಕಂಥ ಅಟ್ರಾಕ್ಷನ್ ಹೊರಟೋಯ್ತು ಅದು ಬೇಕು ಅಂತ ಒಂದು ವೃತ್ತಿ ಹೊಟ್ಟು ಯಾವಾಗ ಬೇಕು ಅಂತ ವೃತ್ತಿ ಹುಟ್ಟೋ ಇಲ್ಲಿ ಅದು ಹೀಗೆ ಮಾಡೋಕೆ ಶುರು ಆಯಿತು ಅಯ್ಯೋ ನನ್ನಲ್ಲಿ ಏನೋ ಕೊರತೆ ಇದೆ ನನ್ನಲ್ಲಿನೋ ಕೊರತೆ ಇದೆ ಸರಿ ಇಲ್ಲಿ ತನಕ ಹಳೇದ್ಯಾವುದೋ ಒಂದು ಲಡ್ಕಾಫಿ ಇತ್ತು ಅದನ್ನು ತೆಗೆದು ಹಿಂಗೆ ಬಿಸಾಕಿದ್ದ ಈಗ ಇದನ್ನು ಕೂಡ ಹಾಗೆ ಅಲ್ಲಿ ಲಟ್ಕಾ ಸಿಗ್ತಾರೆ ಹಿಂಗೆ ಬಿಸಾಕ್ ಗುಜ್ರಿ ತೊಗೊಂಡ್ರೆ ಐನೂರು ರೂಪಾಯಿ ಕೊಡ್ತೀರ ಅಷ್ಟು ಕೊಡಿ ನಾನು ಅದು ಅದು ಬೇಕು ಅಂತಾಗಿ ಅದು ಬೇಕು ಅಂದಾಗ ಶಾಂತಿ ಆದರೆ ಭಕ್ತಿ ಒಮ್ಮೆ ಸಿಕ್ಕದಾಗ ಈ ಭಕ್ತಿ ಅಂತಕ್ಕಂತಹ ವಸ್ತು ಒಮ್ಮೆ ಸಿಕ್ಕದಾಗ ಇನ್ನು ಇದಕ್ಕಿಂತಲೂ ಉತ್ಕೃಷ್ಟವಾದಂತಹ ವಸ್ತು ಇದೆ ಅಂತ ಇಲ್ಲವೇ ಇಲ್ಲ ಯಾಕಂದ್ರೆ ಭಕ್ತಿಯೇ ಪರಮೋತ್ಕೃಷ್ಟವಾದಂತಹ ವಸ್ತು ಯಾಕೆ ಪರಮಾತ್ಮ ಭಕ್ತಿ ಬೇರೆ ಅಂದರೆ ಪರಮಾತ್ಮ ಬೇರೆ ಪರಮಾತ್ಮದಕ್ಕಿಂತ ಅತ್ಯು ಅತ್ಯುತ್ಕೃಷ್ಟವಾದ ಬೇರೆ ಇಲ್ಲ ಬೇರೆ ಇಲ್ಲ ಆದ್ದರಿಂದ ಯಾರಿಗೆ ಭಕ್ತಿ ಸಿಗ್ತದೋ ಅವನ ಮನಸ್ಸು ಶಾಂತವಾಗುತ್ತದೆ ಶಾಂತ ಸಾಗರ ಪೆಸಿಫಿಕ್ ಓಷಿಯನ್ ಯಾವ ರೀತಿ ಇರ್ತದೋ ಹಾಗೆ ಅವನು ಎಲ್ಲ ನದಿಗಳು ಬಂದು ಸೇರುವಂತಹ ಸಮುದ್ರ ಹೇಗೆ ಹೀಗಿರ್ತದೋ ಗಂಭೀರವಾಗಿ ಆ ಶಾಂತಿ ಪರಮಶಾಂತಿಯಂಗೆ ಸಿಗ್ತದೆ ಹಾಗೆ ಪರಮಾನಂದ ರೂಪಾಚ ಆನಂದ ಇಲ್ಲಿ ಕೇವಲ ಆನಂದ ಅಂತ ಹೇಳಿಲ್ಲ ಯಾಕೆ ಅಂತ ಹೇಳಿದ್ರೆ ಆನಂದ ಪ್ರಾಪಂಚಿಕ ವಸ್ತುಗಳಲ್ಲೂ ಸಿಗಬಹುದು ಅನ್ನುವಂಥ ಒಂದು ಸಂಶಯ ನಮ್ಮಲ್ಲಿರುತ್ತೆ ಇದರಿಂದ ಇದು ಮಾಡಿದ್ರೆ ಆನಂದ ಸಿಗ್ಬಹುದು ಇದು ಮಾಡಿದ್ರೆ ಆನಂದ ಸಿಗ್ಬಹುದು ಅದು ಮಾಡಿದ್ರೆ ಆನಂದ ಸಿಗ್ಬಹುದು ಆದರೆ ಪ್ರಪಂಚದಲ್ಲಿ ಸಿಕ್ಕುವಂತಹ ಆನಂದ ಎಂಥದ್ದು ಗೊತ್ತಾ ನೆಗೆಟಿವ್ ರೂಪದ್ದಾಗ ಹೇಗೆ ಅದು ನೆಗೆಟಿವ್ ರೂಪದ್ದು ಅಂದರೆ ಈಗಷ್ಟೇ ನಾನೊಂದು ಉದಾಹರಣೆಯನ್ನು ಕೊಟ್ಟೆ ಏನದು ಉದಾಹರಣೆ ಅಂದರೆ ಮೊಬೈಲ್ ಉದಾಹರಣೆ ಕೊಟ್ಟೆ ಯಾವುದೋ ಒಂದು ಹಳೇ ಗುಜ್ರಿ ಮೊಬೈಲ್ ಇಟ್ಕೊಂಡು ಯಾವುದೋ ಇನ್ನೊಂದು ಹೊಸ ಮಾಡಲ್ ಬಂದಾಗ ನಮ್ಮನ್ನು ಹಾ ಅಂತ ಹಾತೋರಿ ಅದು ಸಿಕ್ಕದಾಗ ಅಂತ ಅಂದ್ರೆ ಅದೇನಪ್ಪ ಅಂತ ಹೇಳಿದ್ರೆ ನನ್ನಲ್ಲಿರ್ತಕ್ಕಂತಹ ಕೊರತೆಯನ್ನು ನಾನು ನೀಗಿಸ್ತಕ್ಕಂಥದ್ದು ನನ್ನಲ್ಲಿರ್ತಕ್ಕಂತಹ ಮಾನಸಿಕ ಅಶಾಂತಿಯನ್ನು ಈಗ ಸ್ವಲ್ಪ ಅದು ಇದು ಮಾಡ್ತಾರೆ ಆಗಲೇ ಅಶಾಂತವಾಗಿತ್ತು ಅದೀಗ ಸಿಕ್ಕಿದಾಗ ಶಾಂತವಾದ ಅದು ಹೇಗಪ್ಪ ಅಂತ ಹೇಳಿದ್ರೆ ಭರ್ತೃರಿ ತನ್ನ ವೈರಾಗ್ಯ ಶತಕದಲ್ಲಿ ಸುಂದರವಾಗಿ ಹೇಳಿದ್ದಾಳೆ ಈ ಭೋಗಗಳೆಲ್ಲ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ರೋಗಕ್ಕೆ ಇರುವಂತಹ ಔಷಧಿಯಂತೆ ನನಗೆ ಹಸಿವೆ ಆಗ್ತದೆ ಈಗ ಯಾರು ಅದು ಪರಮಾನ ಕೊಡ್ತಾರೆ ಆಹಾ ಇಷ್ಟು ಸುಂದರವಾಗಿದೆ ರೀ ಇದು ಎಲ್ಲಿ ಮಾಡದ್ರಿ ಅಂತ ಕೇಳ್ತೀರ ನಿಜವಾಗಿಯೂ ಅಲ್ಲಿ ನಿಮ್ಗೆ ಹಸಿವಿನಿಂದ ಇಷ್ಟು ಚೆನ್ನಾಗಿದೆ ಅಂತ ಅನಿಸಿದ್ದೆ ಹೊರತು ಅದು ನಿಜವಾಗಿಯೂ ಚೆನ್ನಾಗಿಲ್ಲ ನಾನು ಬಹುಶಃ ನೆನ್ನೆದೇ ಕೊಟ್ಟಿರ್ಬೋದು ನೆನ್ನೆದೇ ಕೊಟ್ಟಿರ್ಬೋದು ಒಗ್ಗರಣೆ ಚೆನ್ನಾಗಿ ಹಾಕ್ಬಿಟ್ಟು ನಿಮಗೆ ಕೊಟ್ಟಿರ್ಬೋದು ಹೋಟ್ಲಲ್ಲಿ ಮಾಡ್ತಾರ ಪಾಪ ಅದೇ ತುಂಬಾ ಚೆನ್ನಾಗಿದೆ ಯಾಕೆ ನೀವು ಹೊಟ್ಟೆ ಹಾಕ್ತೀವಿ ಈ ರೋಗವನ್ನು ಉಪಶಮನ ಮಾಡುವುದನ್ನೇ ನಾವು ಆನಂದ ಅಂತ ತಿಳ್ಕೊಂಡಿದ್ದೇವೆ ನೆಗೆಟಿವ್ ಅದು ಆ ಆನಂದ ಪ್ರಪಂಚದಲ್ಲಿ ಸಿಕ್ಕಂತ ಸಿಕ್ತಕ್ಕಂತಹ ಪ್ರತಿಯೊಂದೂ ಕೂಡ ಎಷ್ಟು ಬಾಯ ಇರುತ್ತೇವೆ ಅಂದ್ರೆ ಎಷ್ಟು ಬಾಯ ಇರುತ್ತೇವೆ ಅಂದ್ರೆ ಎಲ್ಲೋ ಒಂದ್ ಒಳ್ಳೆ ನೀರು ಸಿಗುತ್ತೆ ಕುಳಿತೀವಿ ಆಹಾ ಎಷ್ಟು ಸಿಹಿಯಾಗಿದೆ ಈ ನೀರು ಅಂತ ಅಲ್ಲಿ ನೋಡಿದ್ರೆ ಆಮೇಲೆ ಇನ್ನೊಬ್ಬರು ಯಾರು ಹೇಳ್ತಾರೆ ಅಯ್ಯೋ ಆ ನೀರು ಕುಡಿದ್ರ ಅದರಲ್ಲಿ ಎಷ್ಟೋ ದಿವಸದ್ದು ಹೂಡ ಇತ್ತು ಅಲ್ಲ ನಮ್ಗೆ ಗೊತ್ತೇ ಆಗಲ್ಲ ಅದಕ್ಕೆ ಟೇಸ್ಟ್ ಆಗಿತ್ತು ಏನಪ್ಪ ಅದು ಯಾಕೆ ಅಂದರೆ ತಕ್ಷಣ ಬೇಕು ಆ ಒಳಗಡೆ ಇರ್ತಕ್ಕಂಥ ಪ್ರಾಣ ಶಕ್ತಿ ಇದೆಯಲ್ಲ ಪ್ರಾಣ ಅದು ಹಾತುರಿತಾ ಇರತ್ತೆ ಕ್ಷುದ ಪಿಪಾಸ ಅಂತಕ್ಕಂಥದ್ದು ಹಸಿವು ಬಾಯಾರಿಕೆ ಅಂತಕ್ಕಂಥ ಔಷಧಿಯನ್ನು ಕೊಡ್ತೇವೆ ನಾವು ಅದಕ್ಕೋಸ್ಕರ ನಮ್ಮ ಆಯುರ್ವೇದದಲ್ಲಿ ಅನ್ನವನ್ನು ಔಷಧಿ ಅಂತ ಹೇಳ್ತಾರೆ ಔಷಧಿ ಅಂದರೆ ಹೊರಗಡೆ ಅಂತ ತಗೊಳ್ಳೋದಲ್ಲ ಆ ಸಿನ್ನು ಈ ಸನ್ನು ಅವೆಲ್ಲ ಔಷಧಿ ಅಲ್ಲ ನಮ್ಮ ಶಾಸ್ತ್ರದ ಪ್ರಕಾರ ಅದು ಔಷಧಿ ಅಲ್ಲ ವಿಷ ನಮ್ಮ ಶಾಸ್ತ್ರದ ಪ್ರಕಾರ ನಮ್ಮ ಸಂಪ್ರದಾಯದ ಪ್ರಕಾರ ಅನ್ನವೇ ಔಷಧಿ ಕೇಳಿಬೇಕಿದ್ರೆ ಅನ್ನವೇ ಔಷಧಿ ಔಷಧ ಅಂತ ಹೇಳಿದ್ರೆ ಸತ್ಯಕ್ಕೆ ಔಷಧ ಅಂತ ಹೇಳ್ತಾರೆ ಔಷಧಿಭ್ಯೋ ಅನ್ನಂ ತೈತರಿಯೋಪನಿಷತ್ತು ಔಷಧಿ ಅಂದ್ರೆ ಸಸ್ಯಗಳಿಂದ ಅನ್ನ ಸಿಗುತ್ತದೆ ಭತ್ತ ಸಿಗುತ್ತದೆ ವನಸ್ಪತಿ ಅಂದ್ರೆ ಯಾವುದ ಸದಾಕಾಲವೂ ಇದ್ದು ಮಾವು ಇತ್ಯಾದಿ ಇದ್ದು ಯಾವಾಗಲೂ ಕೂಡ ಫಲವನ್ನು ಬಿಡ್ತಾ ಇರ್ತವೆಯೋ ಕಾಯುವುದಿಲ್ವೋ ಅದು ಔಷಧಿ ಅಂದರೆ ಒಮ್ಮೆ ಫಲ ಬಿಟ್ಟ ಮೇಲೆ ಸತ್ತು ಹೋಗ್ತವೆಯೋ ಅದು ಅಂದ್ರೆ ಭತ್ತ ರಾಗಿ ಮತ್ತೆ ಪುನಃ ಬರುವುದಿಲ್ಲವೋ ಅದರಿಂದ ಫಲ ಬರುವುದಿಲ್ವೋ ಅದಕ್ಕೆ ಔಷಧ ಅಂತ ಎಷ್ಟು ನೋಡಿ ನಾವು ಎಲ್ಲ ತಪ್ಪಾರ್ಥ ಮಾಡ್ಕೊಂಡ್ಬಿಟ್ರಿ ಎಲ್ಲ ತಪ್ಪರ್ಥ ಸರಿಯಾದ ಅರ್ಥವೇ ಆದ್ದರಿಂದ ಔಷಧಿ ಅಂದರೆ ಒಂದಿಷ್ಟು ಪಿಲ್ಸ್ ತೊಗೊಂಡ್ಬಿಟ್ರೆ ಅದು ಔಷಧಿ ಅಂತ ಹೀಗಾಗಿ ನಮ್ಮ ಜೀವನವನ್ನು ಯಾವ ರೀತಿ ನಾವು ಧರಿಸ್ತಾ ಇದ್ರು ಅಂತ ಹೇಳಿದ್ರೆ ಅನ್ನವನ್ನು ಭೋಗಕ್ಕೆ ತೆಗೆದುಕೊಳ್ಳುವುದಲ್ಲ ಅನ್ನವನ್ನು ಶರೀರದಲ್ಲಿ ಆಗಲೇ ಒಂದು ಏನಿದೆ ರೋಗ ಇದೆ ಏನದು ದಿನಾ ಹತ್ತಿ ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಅಂದರೆ ಹಾ ಅಂತ ಬಾಯ್ಬಿಡುತ್ತದೆ ಶವ ಹಾಂತ ಬಾಯಿಬಿಡಬೇಕು ನಾವಲ್ಲ ಶರೀರ ಏನು ಮಾಡೋದು ಪ್ರಾಣ ಪ್ರಾಣ ಪ್ರಾಣಶಕ್ತಿ ಆಗ ಆ ಪ್ರಾಣಕ್ಕೆ ಆಹುತಿ ನೀಡಬೇಕು ತಗೊಳ್ಳಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅತ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಆತ್ಮೇಯ ಸ್ವಾಹ ಪರಮಾತ್ಮೇಯ ಸ್ವಾಹ ಇದು ಅರ್ಪಣುದ್ಧಿ ನೂಗುದ ಇದು ವ್ಯತ್ಯಾಸ ಯಾವಾಗ ಈ ಅನ್ನದಲ್ಲಿ ಭೋಗ ಬುದ್ಧಿ ಉಂಟಾಗುತ್ತೋ ಶರೀರದ ಮೇಲೆ ನಮಗೆ ಮಮತೆ ಉಂಟಾಗುತ್ತೆ ಯಾವಾಗ ಊಟ ಮಾಡುವಾಗ ಅರ್ಪಣ ಬುದ್ಧಿ ಇರುತ್ತೋ ಆಗ ಶರೀರದ ಮೇಲೆ ಆಟೋಮೆಟಿಕ್ ಆಗಿ ತ್ಯಾಗ ಬುದ್ಧಿ ಅದಕ್ಕೆ ಅರ್ಪಣ ಬುದ್ಧಿಯಿಂದ ಪ್ರತಿಯೊಂದೂ ಸ್ವೀಕರಿಸಬೇಕು ನೈವೇದ್ಯ ಅಂದರೆ ಅದೇ ಪರಮಾತ್ಮನಿಗೆ ಪ್ರತಿಯೊಂದೂ ಕೂಡ ನೈವೇದ್ಯವಾಗಿಯೇ ನಮ್ಮ ದೇಹದೊಳಗೆ ಹೋಗಬೇಕು ನೈವೇದ್ಯವಲ್ಲೇ ಇರ್ತಕ್ಕಂಥ ಯಾವುದೇ ವಸ್ತು ಕೂಡ ನಮ್ಮ ಶರೀರಕ್ಕೆ ವಿಷ ಅನ್ನೋ ರೀತಿಯಲ್ಲಿ ಭಕ್ತನಾದವನ್ನು ಬದುಕಬೇಕು ನೋಡಿ ಆಗ ಆ ನೈವೇದ್ಯ ಅಂತಕ್ಕಂಥದ್ದು ಇವನ ಪರ್ಸನಾಲಿಟಿಯ ವ್ಯಕ್ತಿತ್ವವನ್ನು ಸುಂದರವಾಗಿ ಅರಳಿಸ್ತದಿಲ್ಲ ಭಕ್ತ ಕಮಲವನ್ನು ಇಲ್ಲದೆ ಹೋದರೆ ಇಲ್ಲಿ ಕಲ್ಲಾಗುತ್ತದೆ ಈ ಹೃದಯ ಕಲ್ಲಾಗುತ್ತದೆ ಕೇವಲ ಭೋಗಕ್ಕೋಸ್ಕರ ಇರ್ತಾವ ಭೋಗಕ್ಕೋಸ್ಕರ ಇರ್ತಾವ ಆದ್ರಿಂದ ನಾನು ಏನಕ್ಕೆ ಹೇಳಿದೆ ಅಂದರೆ ಆನಂದ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದೆ ಭಕ್ತಿ ಅಂತಕ್ಕಂಥದ್ದು ಹಾಗಲ್ಲ ನಿಜವಾಗಿ ಆನಂದವನ್ನ ಕೊಡ್ತದೆ ಆದ್ರಿಂದ ಪರಮ ಅನ್ನುವಂಥ ಶಬ್ದವನ್ನು ಇಲ್ಲಿ ಸೇರಿಸೋದು ನಾದರೂ ತುಂಬಾ ಎಚ್ಚರಿಕೆಯನ್ನು ಆನಂದ ಅಂತ ನಾನು ಹಾಕಿದ್ರೆ ಎಲ್ಲಿ ಈ ಅಲ್ಪ ಇದನ್ನ ಪ್ರಾಪಂಚಿಕ ಆನಂದಕ್ಕೆ ಒದ್ದಿ ತಗೊಳ್ಕೊಡ್ತಾರೋ ಅಂತ ಇವರು ತಪ್ಪ ಹಾವಿಸ್ ಪರಮಾನಂದ ರೂಪಾಯ ಅಂತ ಈ ಪರಮಾರೂಪವಾದಂತಹ ಭಕ್ತಿ ಅಂತಕ್ಕಂಥದ್ದು ಭಗವಂತನ ಒಂದು ಶಕ್ತಿಯದು. ಅದು ಅದಕ್ಕೆ ಹ್ಲಾದಿನಿ ಅಂತ ಹೇಳ್ತಾರೆ ಭಗವಂತನಿಗೆ ಹ್ಲಾದಿನಿ ಅನ್ನುವಂತಹ ಒಂದು ಶಕ್ತಿ ಈ ಆನಂದದ ರೂಪದಲ್ಲಿರ್ತದೆ ನಾವು ಅದೇ ಆನಂದವನ್ನು ಪಟ್ಟಾಗ ಪ್ರಾಪಂಚಿಕ ಆನಂದವನ್ನು ಪಟ್ಟಾಗಲೂ ಕೂಡ ಇದು ಕರಪ್ಟೆಡ್ ರೂಪದಲ್ಲಿ ಅಂದರೆ ವ್ಯಭಿಚಾರ ರೂಪದಲ್ಲಿ ಅವ್ಯ ಅವ್ಯ ವಿಚಾರ ರೂಪ ಅಲ್ಲ ಅಂದರೆ ಯಾವ ರೀತಿ ಅದಿದೆಯೋ ಆ ರೀತಿಯಲ್ಲಿಲ್ಲ ನಮಗೆ ವಿರುದ್ಧವಾಗಿ ಅದು ನಮಗೆ ಅನುಭವಕ್ಕೆ ಬರ್ತದೆ ಇದೇ ಭಗವಂತನ ಹ್ಲಾದಿ ಹ್ಲಾದಿನಿ ಅಂತಕ್ಕಂಥ ಶಕ್ತಿ ಆ ಪ್ರಪಂಚ ಆ ಭಗವಂತನ ಹ್ಲಾದಿನಿ ಶಕ್ತಿ ಇಲ್ಲದೆ ಹೋದರೆ ನಾವು ಗೋಡೆಯ ರೀತಿಯಲ್ಲಿ ಇರಬೇಕಾಗುತ್ತೆ ನಮಗೆ ಆನಂದವೇ ಉಂಟಾಗ್ತಿರಲಿಲ್ಲ ಯಾವುದರಲ್ಲೂ ಆನಂದ ಉಂಟಾಗ್ತಾ ಇರಲಿಲ್ಲ ಅದು ಅವನ ಶಕ್ತಿಯಿಂದ ಅದು ಭಗವಂತನ ಶಕ್ತಿಯಿಂದ ಹ್ಲಾದಿನಿ ಶಕ್ತಿ ಅದು ಯಾವಾಗ ಈ ಭಕ್ತನಾದವೇ ಆ ಸ್ಲಾದಿನಿ ಶಕ್ತಿ ತನ್ನ ನಿಜವಾದ ರೂಪದಲ್ಲಿ ತೋರ್ತದೆ ಭಕ್ತಿ ನಿಜವಾದ ರೂಪದಲ್ಲಿ ತೋರ್ತದೆ ಆ ಚೈತನ್ಯದಲ್ಲಿ ಅದು ನೋಡ್ಬೋದು ಶ್ರೀ ಕೃಷ್ಣ ಚೈತನ್ಯ ಪರಮಾತ್ಮ ಶ್ರೀ ಕೃಷ್ಣ ಚೈತನ್ಯರು ಅವರಲ್ಲಿ ಅದು ಉಕ್ಕಿ ಹರಿತಾಯ್ತಂತೆ ಆ ಸ್ಲಾದಿನಿ ಅಂತಕ್ಕಂಥ ಆ ಶಕ್ತಿ ಯಾಕೆಂದ್ರೆ ಕೃಷ್ಣ ಚೈತನ್ಯರು ರಾಧಾ ಮತ್ತು ಕೃಷ್ಣ ಇಬ್ಬರ ಇಬ್ಬರೂ ಕೂಡ ಒಂದೇ ಶರೀರದಲ್ಲಿ ಆವಿರ್ಭವಿದ್ರು ಅವರು ಶ್ರೀ ಹದಿನೈದನೇ ಶತಮಾನ ಹದಿನೈದು ಮತ್ತು ಹದಿನಾರನೇ ಶತಮಾನ ಪಶ್ಚಿಮ ಬಂಗಾಳ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಲ್ಲಿದ್ದಂತಹ ಮಹಾಸಂತರವರು ಭಕ್ತಿ ಪಂಥದ ಮಹಾ ಆಚಾರ್ಯರು ಭಕ್ತಿಯನ್ನು ಪ್ರಸಾರ ಮಾಡಿದ್ದೇ ಭಾರತದಲ್ಲೆಲ್ಲ ಮುಖ್ಯವಾಗಿ ಅವರು ಅಂತ ಹೇಳಿ ಎಲ್ಲಿ ಬರ್ತದೆ ಇದು ಆ ಭಕ್ತಿ ಅಂತಕ್ಕಂಥದ್ದು ಪರಮವಾದಂತಹ ಆನಂದವನ್ನು ನೀಡುವುದರಿಂದಲೂ ಕೂಡ ನಾವು ಈ ಭಕ್ತಿ ಮಾರ್ಗವನ್ನು ಅಂತರಿಸಬೇಕು ಅಂತ ಹೇಳಿ ನಾರದ್ರು ಇಲ್ಲಿ ಕಾರಣವನ್ನು ಕೊಡ್ತಾ ಇದ್ದಾರೆ ತಾತ್ ಅಂತ ಹೇಳಿದ್ರೆ ಅದು ಹೇತುವನ್ನು ತಿಳಿಸ್ತದೆ ಕಾರಣವನ್ನು ತಿಳಿಸ್ತದೆ ಶಾಂತಿ ರೂಪಾತ್ ಪರಮಾನಂದ ರೂಪಾತ್ ಚ ಇದ್ ಆದ್ರಿಂದಲೂ ಕೂಡ ನಾವು ಭಕ್ತಿಯೋಗವನ್ನು ಅಂತರಿಸಬೇಕು ನಂತರ ಹೇಳ್ತಾರೆ ಲೋಕಹ ಚಿಂತಾನ ಕಾರ್ಯ ನಿವೇದಿತ ಆತ್ಮ ಲೋಕ ವೇದತ್ವ ಇಗ ಯಾರಿಗೆ ಇನ್ನೂ ಪರಮ ಭಕ್ತ ಅಲ್ಲ ಏಕಾಂತ ಭಕ್ತ ಅಲ್ಲ ಅಥವಾ ಮುಖ್ಯ ಭಕ್ತ ಅಲ್ಲ ಇನ್ನೂ ಗೌನ ಭಕ್ತ ಅದರಲ್ಲಿ ಎಲ್ ಬೋರ್ಡ್ ಅಂತ ಇಟ್ಕೋಣ ಎಲ್ ಬೋರ್ಡ್ನವ್ರಿಗೆ ಹೇಳಿರೋದು ಆ ಎಲ್ ಬೋಲ್ಡ್ನವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಭಕ್ತಿ ಮಾಡಲು ಅಂತರಿಸ್ತಾ ಇರ್ತೀರಲ್ಲ ಆವಾಗ ಲೋಕಹಾನವು ಯಾವುದೇ ರೀತಿಯ ಲೌಕಿಕ ಹಾನಿ ಉಂಟಾದಾಗ ಚಿಂತ ಕಾರ್ಯ ಚಿಂತೆಯನ್ನು ಮಾಡಬಾರದು ಯಾಕೆ ಯಾಕೆ ಚಿಂತೆಯನ್ನು ಮಾಡಬಾರ್ದು ಅದನ್ನ ಮುಂದೆ ಅವರೇ ಒಂದು ಹೇತುವನ್ನು ಕೊಡ್ತಾರೆ ಕಾರಣವನ್ನು ಕೊಡ್ತಾರೆ ಯಾಕೆ ನಿವೇದಿತ ಆತ್ಮ ಲೋಕ ವೇದತ್ವ ಯಾಕೆ ಅಂದ್ರೆ ಭಕ್ತನಾದವನು ಆದ್ರೆ ತನ್ನ ಭಗವಂತನ ಪಾದಪತ್ಮವಳಿಗೆ ಅರ್ಪಿಸಿಕೊಂಡು ಬಿಟ್ಟಿರ್ತಾನೆ ತನ್ನ ಎಲ್ಲ ಲೌಕಿಕ ತನ್ನ ವೈದಿಕ ಕರ್ಮಗಳನ್ನ ಭಗವಂತನ ಪಾದಪದ್ಮಿ ಅರ್ಪಿಸಿರ್ತಾನೆ ಇದಂ ನಮಮ ಅಂತ ಹೇಳಿಬಿಟ್ಟೆ ಎಲ್ಲ ಮಾಡ್ತಾ ಇರ್ತಾನೆ ಹೀಗಾಡಿ ಯಾಕೆ ಹೀಗೆ ಮಾಡಬಾರ್ದು ಅಂದರೆ ಒಬ್ಬರು ರಾಮುಜ ಸಂಪ್ರದಾಯದ ಒಬ್ಬರು ತುಂಬಾ ಸುಂದರವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ ಚಿಂತಾಂ ಕು ರಕ್ಷಾಯಕ್ರೀತಸ್ಥಿ ಯಥಾ ಪಶೋ ತಥಾರ್ಪರೇ ದೇಹಂ ವಿರಮೇಧಸ್ಥ ರಕ್ಷಣಾ ಚಿಂತಾಂ ಕುರಿಯಾತ್ ನ ಚಿಂತೆಯನ್ನು ಮಾಡಬಾರದು ಯಾಕೆ ಅಂದರೆ ರಕ್ಷಾಯೈ ರಕ್ಷ ನನ್ನನ್ನು ಭಗವಂತ ಕಾಪಾಡಬೇಕು ನನ್ನನ್ನು ಅವನು ಕಾಪಾಡಬೇಕು ಅವ್ನು ಕಾಪಾಡ್ತಾನೋ ಇಲ್ವೋ ಏನು ಮಾಡೋದೋ ಏನು ಅವ್ನು ಕೈ ಕೊಟ್ರೆ ಈ ರೀತಿಯಾದಂತಹ ಆಲೋಚನೆಯನ್ನು ನಾವು ಮಾಡಬಾರ್ದು ಯಾಕೆ ಅಂದರೆ ಯಥ ಪಶೋ ವಿಕ್ರೀತ ಹಸು ನಮ್ಮ ಬಳಿಲಿ ಇರ್ತದೆ ಅದನ್ನು ಅವನಿಗೆ ಮಾರ್ಬಿಡ್ತೇವೆ ಯಾರಿಗೆ ಕೊಳ್ಳುವವನಿಗೆ ಮಾರ್ತೇವೆ ನಂತರ ಆ ಹಸುಗೇನಾದ್ರೂ ಆದರೆ ಜವಾಬ್ದಾರಿ ಅದು ನಂದ ಕೊಳ್ಳ ಅದೆಷ್ಟೋ ಸಮಾಜೇ ಇರುತ್ತದೆ ಹಸು ಮಾರುವಾಗ ಅಭ್ಯಾಸ ಇದೆ ನನಗೆ ಅದು ಏನಾಗ್ಬಿಡುತ್ತೆ ಅಂದ್ರೆ ನಮಗ್ ಗೊತ್ತಿರಲಿಲ್ಲ ಆ ಹಸುಗೆ ಏನೋ ಒಂದು ಒಳಗಡೆ ಒಂದು ಏನೋ ಒಂದು ಕಾಯಿಲೆ ಆಗ್ಬಿಡುತ್ತೆ ಅದು ಸಾಮಾನ್ಯವಾದ ಕಣ್ಣಿಗೆ ಗೊತ್ತಾಗೋದಿಲ್ಲ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ ಅಲ್ಲಿಗೆ ಹೋಗಿ ಎರಡು ಮೂರು ದಿವ್ಸದಲ್ಲೇ ಹಾಲು ತೊಡೋದು ನಿಲ್ಸ್ಬಿಡುತ್ತೆ ನಿಧಾನ ಕಡಿಮೆ ಮಾಡ್ಕೊಂಡು ಹೋಗ್ಬಿಡುತ್ತೆ ಓಡ್ ಬರ್ತಾರೆ ಏನ್ ಸ್ವಾಮಿ ಇದಕ್ಕೇನೋ ಆಗಿತ್ತು ನೀವು ಮಾರ್ಬಿಟ್ರಲ್ಲ ಇದನ್ನ ನೀವೊಮ್ಮೆ ತಗೊಂಡಾಯ್ತೋ ಅಲ್ವೋ ಇನ್ನು ನಿಮ್ಗೆ ಇದ್ರ ಇದ್ರ ಬಗ್ಗೆ ನೀವು ತೊಗೊಳ್ಕಿನ್ನ ಮುಂಚೆ ಆಲೋಚನೆ ಮಾಡಿ ತಗೊಳ್ಬೇಕಾಗಿತ್ತು ಎಲ್ಲ ಪರೀಕ್ಷೆ ಮಾಡಿ ತಗೊಳ್ಬೇಕಾಗಿತ್ತು ಈಗ ಕಂಪ್ಲೇಂಟ್ ಹೇಳ್ಬಾರ್ದು ಈಗ ವಸ್ತು ಯಾರ್ದು ನಿಮ್ದು ವಸ್ತು ನಿಮ್ದು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಇದೆಲ್ಲ ಪ್ರಶ್ನೆ ಮಾಡಿ ಅದಕ್ಕೆ ಏನಾದರೂ ಯಾರಾದರೂ ಸುಳ್ಳು ಹೇಳಿದ್ರೆ ಆಗ ನೀವು ಹೇಳ್ಬೋದಿತ್ತು ನೀವು ಸುಳ್ಳು ಹೇಳಿದಿರಿ ನೋಡಿ ಅಂತ ನೀವು ಪ್ರಶ್ನೆಯನ್ನು ಮಾಡಲಿಲ್ಲ ಇದೆಲ್ಲ ವಿಚಾರಿಸಲಿಲ್ಲ ಅದು ಯಾವ ಕಾರಣದಿಂದ ಆಯ್ತೋ ಗೊತ್ತಿಲ್ಲ ಯಾಕಂದ್ರೆ ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ ಗೊತ್ತಾಗೋದಿಲ್ಲ ನೂರೆಂಟು ಕಾರಣ ಇರುತ್ತೆ ನೂರೆಂಟು ಕಾರಣದಲ್ಲಿ ಒಂದನ್ನು ಪಿನ್ ಪಾಯಿಂಟ್ ಮಾಡಲಿಕ್ಕೆ ಅಸಾಧ್ಯ ಎಂತಹ ನುರಿತ ವೈದ್ಯನಿಗೂ ಅಸಾಧ್ಯ ಆಯಿತು ಆಗ ನೀವು ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಇಲ್ಲಿ ನಮ್ಮನ್ನ ಆಗಲೇ ನಾವು ಭಗವಂತನ ತಾಲ ತಬ್ಬಗಳಿಗೆ ಮಾರ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ದೇಹವನ್ನ ನಮ್ಮ ಮನಸ್ ನಮ್ಮ ಎಲ್ಲ ಕರ್ಮಗಳನ್ನ ಲೌಕಿಕ ಹಾಗೂ ವೈದಿಕ ಕರ್ಮಗಳನ್ನು ಅರ್ಥಿಸಿಬಿಟ್ಟಿದ್ದೇವೆ ಭಗವಂತನ ಪಾದಪತ್ರಗಳಿಗೆ ಇನ್ನು ಜವಾಬ್ದಾರಿ ಯಾರು ಅವರು ನೋಡ್ಕೊಳ್ಬೇಕಾಗಿರೋದು ಯಾರು ಅವರು ನೋಡ್ಕೊಳ್ಳಲಿಲ್ಲ ಅಂದ್ರೆ ತಪ್ ಯಾರ್ದು ಅವರು ಇಷ್ಟೆಲ್ಲ ಆದ್ಮೇಲೆ ಚಿಂತೆ ಯಾರಿಗಿರಬೇಕು ನನಗ ಅವ್ನು ಚಿಂತೆ ಮಾಡಿದ್ರೆ ತಪ್ಪು ಯಾರ್ದು ನನ್ಗ ಇಷ್ಟು ಲಾಜಿಕ್ ಇಂದ ಸಿದ್ಧ ಆಗ್ತದೆ ಇಷ್ಟು ಲಾಜಿಕ್ ಇಂದ ಸಿದ್ಧ ಆಯಿತು ಇದನ್ನೇ ಇಲ್ಲಿ ಋಷಿಗಳು ಅಂದ್ರೆ ನಾರದರು ಹೇಳ್ತಾ ಇದ್ದಾರೆ ಲೋಕಹಾನೋ ಚಿಂತಾನ ಕಾರ್ಯ ನಿವೇದಿತ ನಿವೇದಿತ ಅಂದ್ರೆ ಸರ್ವ ಸಮರ್ಪಣೆ ಮಾಡತಕ್ಕಂಥದ್ದು ಎಲ್ಲವನ್ನು ಅರ್ಪಿಸ್ತಕ್ಕಂಥದ್ದು ಅದೇ ನಿವೇದನೆ ಅಂತ ಹೇಳ್ತಾರ ನಿವೇದನೆ ಆತ್ಮ ನಿವೇದನೆ ಅರ್ಪಿಸ್ಬಿಡ್ತಕ್ಕಂಥದ್ದು ಎಲ್ಲವನ್ನು ಒಂದು ಚೂರು ಇಟ್ಕೊಂಡ್ರೆ ಹೋಯ್ತು ಒಂದು ಚೂರು ಇಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡ್ಬಿಟ್ರೆ ಪರಮಾತ್ಮ ಈ ಒಂದು ಕರ್ಮವನ್ನು ನಾನು ಮಾಡಿದ್ದೇನೆ ಇದ್ರ ಫಲ ಸ್ವಲ್ಪ ನಮ್ಗೆ ಇರಲಿ ಒಂದು ಪರ್ಸೆಂಟ್ ನನಗಿರಲಿ ನೈಂಟಿ ನೈನ್ ಪರ್ಸೆಂಟ್ ನೀವಿಟ್ಟು ಅಂತಿದ್ದು ಹೋಯ್ತು ನಿಮ್ ನಿ ನಿಮ್ಮ ತಲೆ ಮೇಲೆ ಬರ್ತ ನಿಮ್ಮ ತಲೆ ಮೇಲೆ ಬರ್ತವೆ ಯಾಕೆಂದರೆ ಭಗವಂತ ಯಾವತ್ತು ಕೂಡ 100% ಪರ್ಸೆಂಟ್ ತೊಗೊಳ್ಳೋದು ಅವನು ಯಾವತ್ತು ನೈಂಟಿ ನೈನ್ ಅವನು ಏನು ಕೊಟ್ಟರೆ ನೂರಕ್ಕೆ ನೂರು ಕೊಡಬೇಕು ಸ್ವಲ್ಪ ಇಟ್ಕೊಂಡು ಇನ್ನು ಉಳಿದು ಕೊಟ್ಬಿಡ್ತೀನಿ ಅಂದರೆ ಆಗೋದು ಆ ನಿವೇದನೆ ಮಾಡ್ಬೇಕು ಸಂಪೂರ್ಣ ನಿವೇದನೆ ಮಾಡ್ಬೇಕು ಆಗ ಅವನು ತನ್ನಲ್ಲಿ ಆ ಇಡನ್ನು ತಗೋತಾನೆ ಏನದು ಆ ಪವರ್ ಆಫ್ ಹಠಾರ್ ನಿಟ್ಟಾಗ ಅವನು ತನ್ನ ಎಲ್ಲ ನಿಮ್ಮ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ ಅದಕ್ಕೆ ವಲ್ಲಭಾಚಾರ್ಯರು ಸುಂದರವಾಗಿ ಒಂದ್ ಹೇಳ್ತಾರೆ ಅಜ್ಞಾನಾತ್ ಅಥವಾ ಜ್ಞಾನಾತ್ ಕೃತ ಆತ್ಮ ನಿವೇದನ ಕೃಷ್ಣಾಯತ್ತೈ ಕೃತೈ ಪ್ರಾಣೈ ತೇಷಾಂ ಕಾ ಪರಿದೇವನ ಅಜ್ಞಾನದಿಂದಲೋ ನಮ್ಗೆ ಗೊತ್ತಿಲ್ಲದೆ ಇರಲು ಓ ಕೃಷ್ಣ ಎಲ್ಲ ನಿಲ್ಗೆ ಇರಲಿ ಅಂತ ಹೇಳಿದ್ರು ಅಜ್ಞಾನದಿಂದೋ ಅಥವಾ ಜ್ಞಾನದಿಂದೋ ಸಂಪೂರ್ಣವಾದ ಜ್ಞಾನದಿಂದೋ ಕೃಷ್ಣ ಎಲ್ಲ ನಿಮಗೆ ಇರಲಿ ಅಂತ ಹೇಳಿದ ಮೇಲೆ ಆತ್ಮ ನಿವೇದನ ಮಾಡಿದ ಮೇಲೆ ಕೃಷ್ಣ ಎತ್ತೈಹಿ ಪ್ರಾಣೈಹಿ ನಿಮ್ಮ ಎಲ್ಲ ಪ್ರಾಣವನ್ನೂ ಕೂಡ ಆ ಕೃಷ್ಣನ ಪರಮಾತ್ಮದ ಪಾದಪದ್ಮಗಳಿಗೆ ಅರ್ಪಿಸಿದ್ದ ಮೇಲೆ ತೇಷಾಂ ಕಾ ಪರಿ ಆ ಪ್ರಾಣದ ಕುರಿತಾದಂತಹ ದುಃಖ ನಿಮ್ಗೆ ಯಾಕೆ ಅಂತ ಪ್ರಶ್ನೆ ಇದೆ ನಿಮಗೆ ಯಾಕೆ ಅಂತ ಒಲ್ಲಭ ಕೇಳ್ತಾರೆ ಪ್ರಶ್ನೆ ಆದ್ರಿಂದ ನಾವು ಆ ರೀತಿಯಾದಂತಹ ಆಲೋಚನೆಗಳನ್ನು ಮಾಡಲೇಬಾರದು ಈ ಸಂತ ನಾಮದೇವರ ಈ ಇದರಲ್ಲಿ ಬರುತ್ತೆ ಜೀವನ ಚರಿತ್ರೆಯಲ್ಲಿ ಸಂತ ನಾಮದೇವರು ಎಲ್ಲ ಹೊರಗಡೆ ಹೋಗಿದ್ದಾರೆ ಬಂದು ನೋಡ್ತಾರೆ ಇನ್ನೇನು ಅವರ ಮನೆ ಮುಂದೆ ಮನೆ ಮೇಲಿದ್ರೆ ಜೋ ಇದು ಏನು ಹೊಗೆ ಹೊಗೆದ್ಮೇಲೆ ಏನಂತ ಅನುಮಾನ ಆಗುತ್ತೆ ನೋಡಿ ಪ್ರಮಾಣದ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನುಮಾನ ಪ್ರಮಾಣ ಪ್ರಯೋಗಿಸ್ಬೇಕು ಬೆಂಕಿ ಇದೆ ಅಂತ ಅರ್ಥ ಬೆಂಕಿ ಹೂಡಿದೆ ಅಂತ ಗೊತ್ತಾಗುತ್ತೆ ಸರಿ ಹೋದ್ರು ಯಾರೋ ನಾಮದೇವರು ಮನೆಯೊಳಗೆ ಹೋದ್ರು ಎಲ್ಲ ಇವರು ಮನೆ ಹೊರಗಡೆ ಅಕ್ಕಪಕ್ಕದವರು ಬೆಂಕಿ ಆರಿಸೋದು ಬಿಟ್ಟು ಹೋ ಅಂತ ಬಾಯ್ ಪಡ್ಕೊಡ್ತಾ ಇದ್ರು ಬೆಂಕಿ ಆರಿಸ್ಬೇಕು ತಾನೇ ಪ್ರಯತ್ನ ಪಡ್ಬೇಕು ತಾನೆ ನೆರೆ ಹೊರೆಯವ ಇವನು ಕೂಡ ನೆರೆ ಹೊರೆಯವ ಅದು ಆರಿಸ್ಬೇಕು ಅಂತ ಏನು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ದಿಗ್ಲು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ನಾವು ದಿಗ್ರ ಸೀದಾ ಮನೆಯೊಳಗೆ ಹೋದ್ರು ತಮ್ಮ ಮನೆಯೊಳಗೆ ಹೋದ್ರು ಡಗ ಧಗ ಧಗ ಉರಿತಾಯಿದೆ ಎಲ್ಲ ಹತ್ಕೊಂಡು ಉರಿತಾಯಿದೆ ಹೇಗು ಸಣ್ಣ ಮನೆ ಅದು ಅದು ಉರಿತಾಯಿದೆ ಇವರು ಏನು ಮಾಡ್ತಾ ಇದ್ದಾರೆ ತಕ್ಷಣ ಹೋದರೆ ಪರಮಾನಂದವಾಯ್ತು ಇವರಿಗೆ ಒಂದೊಂದಾಗೆ ಇದು ತಗೋ ಅಗ್ನಿಗೆ ಎಸಿತಾರೆ ಅದು ತಗೋ ಇದು ಎಸಿತಾರೆ ಇದು ತಗೋ ಕೃಷ್ಣಾರ್ಪಣ ಮತ್ತೆ ಎಲ್ಲ ಹೀಗೆ ಎಸಿತಾ ಇದ್ದಾರೆ ಇನ್ನು ಈ ಭಗವಂತನಿಗೆ ತಡ್ಕೊಳ್ಳಕ್ಕೆ ಸಾಧ್ಯವಾಗಿ ತಕ್ಷಣ ಅಲ್ಲೇ ಪ್ರತ್ಯಕ್ಷವಾದ ಪಾಂಡುರಂಗ ಏನಯ್ಯ ನೀನು ಈ ಅಗ್ನಿಯಲ್ಲೂ ಕೂಡ ನನ್ನನ್ನೇ ನೋಡ್ತಾ ಇದ್ದೇನೆಯ ಇದು ಯಾಕೆ ಹಿಂಗೆ ಎದಿತಾ ಇದೆಯನ್ನು ಎಲ್ಲ ಸುಟ್ಟು ಭಸ್ಮ ಆದರೆ ನೀ ಎಲ್ಲಿರ್ಬೇಕಮ್ಮೆ ಆಗ ನಾಮದೇವರು ನಗ್ತಾ ಹೇಳ್ತಾರೆ ನಿನ್ನ ಭಕ್ತನಾದಂತಹ ನನ್ನ ಮನೆಗೆ ಬರುವಂತಹ ಧೈರ್ಯ ನಿನಗಲ್ಲದೆ ಇನ್ಯಾರಿಗ ಸಾಧ್ಯ ನಿನ್ನ ಭಕ್ತನಾದಂತಹ ನನ್ನ ಮನೆಗೆ ಕಾಲಿಡುವಂತಹ ಧೈರ್ಯ ನಿನ್ನಗಲ್ಲದೆ ಬೇರೆ ಯಾರಿಗ ಸಾಧ್ಯ ಇವತ್ತು ನೀನ್ ಈ ರೂಪದಲ್ಲಿ ಬಂದಿದ್ಯಾ ಅದು ಯಮ ಅಲ್ಲ ಅದು ಯಮನಗಿಲ್ಲಿ ಪ್ರವೇಶವೇ ಇಲ್ಲ ಇಲ್ಲೇ ಯಮನಿಗೆ ಪ್ರವೇಶವೇ ಇಲ್ಲ ಇಲ್ಲೇ ಕಳ್ಳ್ರಿಗ್ ಪ್ರವೇಶವೇ ಇಲ್ಲ ಅಕಸ್ಮಾತ್ ಅದು ಕಳ್ಳ ಅಂತ ಅವನು ಬಂದರೂ ಕೂಡ ನೀನೇ ಆಗಿರಬೇಕು ನೋಡಿ ಇದು ನಿವೇದಿತ ಲೋಕವೇದತ್ವ ನಿವೇದಿತ ಆತ್ಮ ಲೋಕ ವೇದತ್ವ ಅಂದ್ರೆ ಇದೆ ತನ್ನ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ತಕ್ಷಣ ಖುಷಿಯಾಯ್ತದ ಹಾ ಹಾ ಹಾ ಹಾ ಆ ಬೆಂಕಿಯಿಂದಲ್ಲ ಆರ್ತಿ ಯಥಾ ಪ್ರಕಾರ ಹಾಗೆ ಇದೆಯಲ್ಲ ಅದು ಅಲ್ಲದೆ ಅವನ ಮನೆ ಮುಂದೆ ದೊಡ್ಡದಾಗಿ ಒಳ್ಳೆ ಮದುವೆ ಮನೆ ಥರ ಚಪರವನ್ನು ಹಾಕ್ಬಿಟ್ಟ ಭಗವಂತ ತಕ್ಷಣ ಎಲ್ಲೂ ನೋಡಿದವಳೆ ಈಗ ಏನಪ್ಪಾ ಆಯ್ತು ಅಂತ ಕೇಳ್ತಾರೆ ನಾಮದೇವನಿಗೆ ನಾಮದೇವಾ ನಮ್ಮನೆ ಮುಂದೆನೂ ಈ ಥರ ಒಂದು ಚಪರ ಹಾಕಿದ್ರು ಅಂತ ಚಪರ ಹಾಕಬೇಕಾದ್ರೆ ಅಷ್ಟು ಸುಲಭ ಅಲ್ಲ ನೀವನ್ನ ಖರೀದಕ್ಕೆ ತಯಾರಿರಬೇಕಾಗತ್ತೆ ಅಂತ ಹೇಳ್ತಾ ಅವರು ನಾನು ಸಾಧ್ಯವೋ ಅವನ ಆ ರೀತಿಯಲ್ಲಿ ನಾನು ಮನೆಯೊಳಗೆ ಕರೀದಿಕ್ಕೆ ಸಾಧ್ಯವೋ ಯಾವ ರೀತಿಯಲ್ಲಿ ಅವ್ನು ಬಂದರೂ ಕೂಡ ಆ ರೀತಿಯಲ್ಲಿ ನಾನು ಅವನನ್ನು ಸ್ವೀಕರಿಸ್ತೀನಿ ಅನ್ನುವಂತಹ ಒಂದು ಛಾತಿ ಇದೆಯೋ ಅಚಲವಾದಂತಹ ಭಕ್ತಿ ಇದೆಯೋ ಅಚಲವಾದಂತಹ ಶ್ರದ್ಧೆ ಇದೆಯೋ ಆಗ ಈ ಥರ ಚಪ್ಪರ ಆಗ್ತಾವೆ ಚಪ್ಪರ ಹಾಕ್ತಾನೆ ಇಲ್ಲದೆ ಎಲ್ಲರಿಗೂ ಸಾಧ್ಯವಿಲ್ಲ ನಾಮದೇವರು ಹೇಳ್ತಾರೆ ಇದು ಇದಿರಬೇಕು ಅಂತ ಹೇಳ್ತಾ ಮುಂದಿನ ಸೂತ್ರದಲ್ಲಿ ಅವರು ತದಸಿಧ್ಯ ಹೇಯ ಫಲತ್ಯಾಗ ತಂಚ ಕಾರ್ಯ ಅನ್ನುವಂತಹ ಸೂತ್ರವನ್ನು ಉಪಕ್ರಮ ಮಾಡ್ತಾರೆ ಅದೇನದು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಓಂಮದ ಪೂರ್ಣಮಿ ಪೂರ್ಣ ಮುದ್ದೆ ಪೂರ್ಣಸ್ಯ ಪೂರ್ಣ ಪೂರ್ಣಮೇವಶಿಷ್ಯೆ ಓ ಶಾ ತಿಾ ತಿ ಹರಿ ಓಂ ತತ್ತ್ ಶ್ರೀಕೃಷ್ಣರ್ಪಣಮಸ್